ಶಿಷ್ಯಾತಿವತ್ಸಲಾಂ ಪುರೇಕವಾಕ್ಯ ಸಾಧಕಾನ್ ಶಿ್ಯಾತಿವತ್ಸಲೀರ ಬಾಳಗಾಂತ ಶಿವೃಂದಕಮೌಳಿವೃಂದ್ರವೃಂದೇ ಆನಂದತೀರ್ಥಾರ್ ಶಿರೋಮಣೆಸ್ತಾಂದ್ರಣಮ್ಯ ವೇದವ್ಯಾಸಗುಣಾ ವಿಧ್ಯಾಧೀಶ ಮಾಂ ನಿರ ಗತಕ್ಲೇಶ ಕೂರ್ವನಾಶಂ ಹರೇನಿಶಂ ಲಕ್ಷ್ಮೀಕರತಲಾ ಭೋಜಲಾಳನೀಯ ಪುಜ वितताय नमो नमस्ते नारायण सुरगुर जगदेकनाथम भक्त प्रिम सकलोकनमस्कृतुण्यवर्जितज विभुमामीशेदमरा सुर सिद्धवंद्यम नारायण नमस्कृत नर चरम दी सरस्वती व्या तथो जयदीर श्रीगुभ्यो नम ನೆನ್ನೆ ತಿಳಿಸಿ ತಿಳಿಸಿಕೊಟ್ಟಂತೆ ಮೂವತ್ತೆರಡು ಅಧ್ಯಾಯಗಳ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದರಲ್ಲಿ ಆಚಾರ್ಯರು ಮೊದಲು ಮೂರು ಅಧ್ಯಾಯಗಳಲ್ಲಿ ಎಲ್ಲ ಶಾಸ್ತ್ರಗಳ ಅರ್ಥವನ್ನ ಯಾವ ಕ್ರಮದಲ್ಲಿ ನೋಡಬೇಕು ಅನ್ನೋದನ್ನು ನಿರ್ಣಯ ಮಾಡಿ ಏಕೆ ತಾವೇ ಹೇಳ್ತಾರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ಮಚಾರಿ ಇದು ಹೆಚ್ಚು ಅಡ್ಕಿ ಕಡಲೆ ಬೆಳೆ ಪಾಯಸ ಅಂತಂದ ಹಾಗೆ ಅಕ್ಕಿ ಕಟ್ಲೆ ಬೆಳೆ ಪಾಯಸ ಅಂದರೆ ಬರಿ ಅದನ್ನೇ ಇರೋಲ್ಲ ಅಲ್ಲಿ ಬೇರೆ ಬೇರೆ ಜಲ ಗೋಡಂಬಿ ದ್ರಾಕ್ಷಿ ಅವು ಇವು ಎಲ್ಲ ಬೇರೆ ಕಾಲಕ್ಕೆ ಹಾಕ್ತಾರೆ ಈ ವ್ರತ ಈಗ ಹಾಕಲಿಕ್ಕೆ ಬರೋಲ್ಲ ಬೇರೆ ಸಮಯದಲ್ಲಿ ಬೇಕಾದ ಹಾಕ್ತಾರೆ ಅದಕ್ಕೆಲ್ಲ ಹಾಲು ಸಕ್ಕರೆ ಈ ಕಡೆ ಎಲ್ಲ ಬೇಕಾದ್ರೆ ಬೆರೆತಿರುತ್ತೆ ಆದರೆ ಹೋಗೋದು ಅಕ್ಕಿ ಕಡಲೆಬೇಳೆ ಪಾಯಸ ಗೋಧಿ ನುಚ್ಚಿನ ಪಾಯಸ ಅಂದರೆ ಏನು ಪ್ರಧಾನವಾಗದಿದೆ ಅಂತ ಹಾಗೆಯೇ ಒಟ್ಟಾರೆ ವಿಚಾರವನ್ನು ಕೇಳೋದಾದರೆ ಸಮಸ್ತ ಶಾಸ್ತ್ರಾರ್ಥವೇ ನಿರ್ಣಯ ಎಲ್ಲ ಇದೆ ಇಲ್ಲಿ ಪ್ರಧಾನವಾಗಿ ತಗೊಂಡಿರೋದು ಭಾರತಾರ್ಥವಿನ ನಿರ್ಣಯ ಅದರಿಂದಾಗಿ ಮೊದಲಿಗೆ ಮೂರು ಅಧ್ಯಾಯಗಳಲ್ಲಿ ಎಲ್ಲ ಶಾಸ್ತ್ರಾರ್ಥ ನಿರ್ಣಯವನ್ನು ಮಾಡಿ ಮೂರನೇ ಅಧ್ಯಾಯದ ಕಡೆ ಭಾಗದಿಂದ ಆರಂಭ ಮಾಡಿ ಒಂಬತ್ತನೇ ಅಧ್ಯಾಯದ ತನಕ ಒಟ್ಟು ಏಳು ಅಧ್ಯಾಯಗಳಲ್ಲಿ ಏಳು ಕಾಂಡದ ರಾಮಾಯಣಕ್ಕೆ ನಿರ್ಣಯವನ್ನು ಕೊಟ್ಟು ಅದಾದಮೇಲೆ ಉಳಿದಂತಹ ಒಂದು ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ವೇದವ್ಯಾಸಾವತಾರದ ನಿರ್ಣಯವನ್ನು ಕೊಟ್ಟು ಉಳಿದ ಸಮಗ್ರ ಇಪ್ಪತ್ತೆರಡು ಅಧ್ಯಾಯಗಳನ್ನು ದಶಾವತಾರ ವರ್ಣನೆಯ ಒಂದು ನೆಪದಿಂದ ಹೊರಟಿದೆ ಬಟ್ ಎಲ್ಲ ಮಹಾಭಾರತಕ್ಕೆ ಹದಿನೆಂಟು ಪರ್ವದ ಮಹಾಭಾರತಕ್ಕೆ ಬರೀ ಹದಿನೆಂಟೇ ಅಲ್ಲ ಮತ್ತೆ ಮುಂದಿದೆ ಹರಿವಂಶ ವಿಷ್ಣು ಭವಿಷ್ಯತ್ ಪರ್ವ ಅಂತನೂ ಮತ್ತೆ ಮೂರಿದೆ ಬಟ್ ಅದನ್ನೂ ಎಲ್ಲ ಸೇರಿಸಿಕೊಂಡ ಹಾಗಾಯಿತು ಅಷ್ಟೆಲ್ಲದಕ್ಕೂ ಸೇರಿಸಿ ನಿರ್ಣಯ ಕೊಟ್ಟಿತ್ತು ಇಪ್ಪತ್ತೆರಡು ಅಧ್ಯಾಯಗಳನ್ನು ಮಹಾಭಾರತ ಅದು ಒಂದು ರೀತಿಯಲ್ಲಿ ಎಲ್ಲದಕ್ಕೂ ದಾಖಲೆಯ ಕೃತಿಯರು ಅಂಥ ಗ್ರಂಥ ಇನ್ನೊಂದು ಬರಲೇ ಇಲ್ಲ ಅದು ವಿಷಯದ ದೃಷ್ಟಿಯಿಂದಾಗಲಿ ಅಥವಾ ಗಾತ್ರದ ದೃಷ್ಟಿಯಿಂದಾಗಲಿ ಯದಿ ಆಸ್ತಿ ತದನ್ಯತ್ರ ಎಣ್ಣೆಯ ಆಸ್ತಿನ ಕುತ್ರಿಚಿತ್ ಇಲ್ಲಿದ್ದೇ ಬೇರೆ ಕಡೆ ಇದೆ ಇಲ್ಲ ಅಂದರೆ ಎಲ್ಲೂ ಇಲ್ಲ ಹೀಗೆ ದೊಡ್ಡ ಹೆಕ್ಕಳಿಗೆಗೆ ಪಾತ್ರವಾದಂತಹ ಅದ್ಭುತವಾದ ಗ್ರಂಥ ಇದೆ ಆದರೆ ಆ ಗ್ರಂಥವನ್ನು ಯಾಕೋಸ್ಕರ ಬಳಕೆ ಮಾಡ್ತಾರೆ ಅಲ್ಲಿರೋದು ಎರಡನ್ನು ಮಾತ್ರ ಸ್ವಲ್ಪ ಹೇಳೋದು ಕೇಳೋದು ಇದೆ ಅದು ಎಲ್ಲರಿಗೂ ಸರಿಯಾಗಿ ಅರ್ಥ ಆಗುತ್ತೆ ಅಂತಿಲ್ಲ ಯಾವುದು ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ವಿಷ್ಣು ಗೀತ ಅಥವಾ ಭಗವದ್ಗೀತ ಅದು ಬಿಟ್ಟರೆ ಬೇರೆದ್ಯಾವ ಹೇಗೆ ಬಳಕೆ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಅದು ಅರ್ಥ ಆಗಬೇಕಾಗಿದ್ದರೆ ಇಡೀ ಭಾರತದ ಪಾತ್ರಗಳ ಚಿತ್ರಣಗಳನ್ನು ಮಾಡಿ ಹೀಗೇಂತ ನಿರ್ಣಯ ಕಲಿಸಿಕೊಡುವವರು ಬರುಬು ಅದಕ್ಕೆ ಬಾದ್ರಾಯಣ ದೇವರ ಅಪ್ಪಣೆಯನ್ನು ಸ್ವೀಕಾರ ಮಾಡಿದಂತಹ ಆಚಾರ್ಯರು ರಚನೆ ಮಾಡಿದ ಮೊದಲು ಮಂಗಳಾನುಷ್ಠಾನವನ್ನು ಹೀಗೆ ಮಾಡಿದ್ದಾರೆ ನಾರಾಯಣಾಯ ಪರಿಪೂರ್ಣ ಗುಣ ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಮೇಲ್ನೋಟಕ್ಕೆ ಬಹಳ ಸುಲಭವಾಗಿದೆ ಇಷ್ಟು ವಿಚಿತ್ರ ಅಂತಂದರೆ ಮುಂದೆ ಹೇಳುವ ಎಲ್ಲ ಅಭಿಪ್ರಾಯಗಳನ್ನು ಇಲ್ಲಿ ತುಂಬಿ ಮಾತಾಡಿದರು ಎಲ್ಲ ಶಾಸ್ತ್ರಗಳ ಸಾರು ನಾರಾಯಣಾಯ ನಾರಾಯಣನೇ ಅದು ಬೇರೆಯವರಲ್ಲ ಅಂತ ಏನು ನಾರಾಯಣ ಅಂತಂದರೆ ತುಂಬ ಅರ್ಥ ಇದೆ ನಾರಾಯಣ ಶಬ್ದಾರ್ಥ ನಿರ್ವಚನ ಅಂತ ವಿಜೇಂದ್ರ ಸ್ವಾಮಿಗಳವರು ಆಮೇಲೆ ಶ್ರೀನಿವಾಸತೀರ್ಥರು ದೊಡ್ಡ ದೊಡ್ಡ ವಿಜ್ಞಾನಿಗಳು ನಾರಾಯಣ ಶಬ್ದಕ್ಕೆ ಎಷ್ಟೆಷ್ಟು ಅರ್ಥ ಇದೆ ಅಂತ ಬೇಕಾಷ್ಟು ತರಹದಲ್ಲಿ ತೋರಿಸಿಕೊಡ್ತಾರೆ ಆದರೆ ಹರಿವಂಶವೇ ಹರಿವಂಶ ಅಂದರೆ ಭಾರತದ್ದೇ ಕೆಲ ಭಾಗ ಅಂದರೆ ಭಾರತದಲ್ಲೇ ನಾರಾಯಣ ಅಂದರೆ ಏನು ಅಂತ ನಿರ್ವಚನೆ ಮಾಡಿ ಕೊಡ್ತಾರೆ ಆಪೋ ನಾರಾ ಇತಿ ಪ್ರೋಕ್ತಃ ಆಪೋ ವೈ ನರಸೋ ನಮಃ ಅಯನ ತಸ್ಯ ತಾ ನಾರಾಯಣ ಸ್ಮೃತ ನಾರಾಯಣ ಅಂತ ಜ್ಞಾನಿಗಳೆಲ್ಲರೂ ಕೂಗ್ತಾರೆ ಯಾಕೆ ಕೂಗ್ತಾರೆ ನಾರಾ ಅಂತಂದರೆ ನೀರು ಸಾಮಾನ್ಯ ಕಾಲದ ನೀರಲ್ಲ ಅದು ಪ್ರಳಯಕಾಲದ ನೀರು ಪ್ರಳಯೋದಕ ಆ ಪ್ರಳಯೋದಕದ ಅದನ್ನೇ ಯಾರು ಅಯನ ಮನೆ ಮಾಡಿಕೊಂಡಿದ್ದಾನೋ ಅಂದರೆ ಪ್ರಳಯ ಆಗುತ್ತೆ ಇಡೀ ಜಗತ್ತು ನಾಶ ಆಗುತ್ತೆ ಯಾವ ಯಾವ ಬೇರೆ ಯಾವ ಜೀವರಿಗೂ ಇನ್ಯಾವ ಬೇರೆ ಪ್ರಾಕೃತಿಕ ಪದಾರ್ಥಗಳಿಗೂ ಯಾವುದಕ್ಕೂ ಪ್ರತ್ಯೇಕ ಅಸ್ತಿತ್ವ ಇರೋದೇ ಇಲ್ಲ ಹಾಗೆಲ್ಲ ಎಲ್ಲ ಕ್ರಿಯಾಹೀನವಾಗಿ ಸೂಕ್ಷ್ಮ ಸೂಕ್ಷ್ಮ ರೂಪದಿಂದಾಗಿ ಇದು ಪ್ರಳಯ ನಿಜವಾದ ಪ್ರಳಯ ಶಬ್ದಾರ್ಥ ಅಂಥ ಕಾಲದಲ್ಲೂ ತನ್ನ ಕ್ರಿಯೆ ನಿಲ್ಲ ತನ್ನ ವಿಹಾರ ನಿಲ್ಲೋಲ್ಲ ನಾನಾ ತರಹದಲ್ಲಿ ರಮಾದೇವಿಯೂ ಕೂಡ ತನ್ನ ಪ್ರತ್ಯೇಕ ರೂಪ ಇಲ್ಲ ಆಭರಣಾದಿ ರೂಪಗಳಲ್ಲಿದ್ದಾಗ ಅವಳ ಜೊತಿಯಲ್ಲಿ ಆಲಿಂಗನ ಮಾಡಿ ಅವಳ ಜೊತೆಯಲ್ಲಿ ವಿಹಾರ ನಡೆಸ್ತಾ ಇರ್ತಾನೆ ಆ ಕಾಲಕ್ಕೂ ತನ್ನ ವ್ಯಾಪಾರವನ್ನು ನಿಲ್ಲಿಸದೇ ಇರುವವನು ಯಾರೋ ಅವನು ನಾರಾಯಣ ಅಂದರೆ ಎಲ್ಲರೂ ಇದ್ದಾಗ ಅದು ಇದು ಏನೋ ಮಾಡ್ಕೊಂಡು ಬದುಕಿಬಿಡ್ಬಹುದು ಅದು ಬೇರೆ ಯಾರು ಇಲ್ಲದೆ ಇದ್ದಾಗ ಕೊಳೆಯ ಕಾಲದಲ್ಲೂ ಇರ್ತಾನೆ ಎಂದರೆ ಬೇರೆ ಯಾರ ಅವಶ್ಯಕತೆಯೋ ಆತನಿಗಿಲ್ಲ ಸ್ವರಮಣ ಇದ್ದಾನೆ ಸ್ವತಂತ್ರ ಇದ್ದಾನೆ ಅದಕ್ಕೆ ಕಾರಣ ಪರಿಪೂರ್ಣ ಗುಣಾನವಾಯ ಜ್ಞಾನ ಆನಂದ ಬಲ ವೀರ್ಯ ಶಕ್ತಿ ಧೃತಿ ನೀವು ಏನನ್ನು ತಗೊಂಡು ಕೂಡ ಕಾರುಣ್ಯ ಆದರೆ ಒಂದೊಂದು ಗುಣಗಳು ಕೂಡ ಅದು ಪರಿಪೂರ್ಣ ಭಗವಂತನ ಸ್ವರೂಪವೇ ಆದ್ದರಿಂದ ಅವನಷ್ಟೇ ಪೂರ್ಣವಾದವು ಅಂತಾ ಗುಣಗಳಿಗೆ ಅಂತಹ ಅನೇಕ ಗುಣಗಳನ್ನು ನಾವು ತಗೊಳ್ತಾ ಹೋದರೆ ಪಟ್ಟಿ ಮಾಡ್ತಾ ಹೋದರೆ ಆ ಗುಣಗಳಿಗೆ ಇವನು ಆ ಹಣ ಸಮುದ್ರದಂತಿದ್ದಾನೆ ನೀರಿಗೆ ಸಮುದ್ರ ಹೇಗೋ ಗುಣಗಳಿಗೆ ಇವನು ಸಮುದ್ರ ಅಂದರೆ ಎಷ್ಟು ಗುಣಗಳಿದ್ದಾವೆ ಅಂತ ಕೇಳಿದರೆ ಹೇಳಲಿಕ್ಕೆ ಬರೋಲ್ಲ ಸಮುದ್ರದಲ್ಲಿ ನೀರೆಷ್ಟಿದೆ ತೂಕ ಹಾಕಿ ಹೇಳಲಿಕ್ಕೆ ಬರುತ್ತ ಹಾಗಿದ್ದಂತೆಯೇ ಅನಂತ ಗುಣಗಳಿದ್ದಾವೆ ಅಲ್ಲಿ ಒಂದೊಂದು ಗುಣವೂ ಭಗವಂತನ ಸ್ವರೂಪ ಆದ್ದರಿಂದ ಅದು ಅನಂತನೇ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಚತೆ ಪೂರ್ಣಸ ಪೂರ್ಣವಾದಾಯ ಪೂರ್ಣಮೇವ ಅವಶಿಷ್ಯತೆ ಭಗವಂತ ಅಪರಿಮಿತಪೂರ್ಣವಾದ ಗುಣಗಳಿಂದ ಅವನು ಅಪರಿಮಿತ ಇದ್ದಾನೆ ಗುಣಾತ್ಮಕ ಅದನ್ನು ಮೊದಲು ಪರಿಚಯ ಮಾಡಿಸಿ ಎಲ್ಲ ಬಂಡವಾಳ ಇರೋದರಿಂದ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿತಾನೆ ಅವ್ನು ಬೇಕಾದಿರಲಿ ನಮಗೇನು ಪ್ರಯೋಜನ ಅಂದರೆ ಅದನ್ನು ತೋರಿಸಿದ್ರು ವಿಶ್ವೋದಯ ಸ್ಥಿತಿ ಲಯೋನ್ಯತಿ ಪ್ರದಾಯ ವಿಶ್ವಕ್ಕೆ ವಿಶ್ವ ಸಮಗ್ರ ಪ್ರಪಂಚ ಅದು ಸ್ವಾತಂಕ್ತವಾದ ಸಮಸ್ತ ಪ್ರಪಂಚಕ್ಕೆ ಉದಯ ಉದಯ ಅನ್ನೋ ಶಬ್ದ ಬಳಕೆ ಮಾಡಿದ್ದಾರೆ ಸೂರ್ಯೋದಯದಂತೆ ಅದು ಏನೂ ಇರಲೇ ಇಲ್ಲ ಆಮೇಲೆಲ್ಲ ನಿರ್ಮಾಣ ಮಾಡಿತ್ತು ಅಂತ ಈಗ ಬೌದ್ಧರು ಮುಂತಾದವರು ಮಾತಾಡುತ್ತಾರೆ ಹಾಗೆಲ್ಲ ಇರೋದಲ್ಲ ಕಾರಣಾತ್ಮನ ಪ್ರಕೃತಿ ಇತ್ತು कार्यात्म उपचय हमी महत्व अव्यक्त तत्व महत्त्व अहंकार तत्व हीला उपचय हो रे तक का सूर्योदय सूर्य हे उदयी बरतानो विश्व उदय एल पदार्थ उदय अब स्थिति स्थिति अरे रक्षण पुटदेले रक्षण में स्थिति आमले लय ಉನ್ನಿಯತಿ ಅಂತಂದರೆ ಪ್ರೇರಣೆ ಸುಮ್ಮನೆ ಸೃಷ್ಟಿ ಮಾಡಿ ಒಂದು ಕೇಳಿದ ದಿವಸ ಸುಮ್ಮಬಿದ್ದಿರುತ್ತೆ ಅಷ್ಟೆ ಮನೆ ಕಾಲು ತೊಗೊಂಡ್ಬಂದು ಹಾಕಿ ಸುಮ್ಮ ಬಿದ್ದಿರುತ್ತೆ ನೀವಂದ್ರೆ ಕೀ ಹಾಕಿ ನಿಮಿಷ ಆನ್ ಮಾಡಿದರೆ ಮಾತ್ರ ಅದು ಕೆಲಸ ಮಾಡುತ್ತೆ ಕೆಲಸ ಮಾಡುವಂತೆ ಪ್ರೇರಣೆ ಮಾಡೋದು ಇದೆಯಲ್ಲ ಅದನ್ನೇನಂತ ಕೊಡ್ತಾರೆ ಉನ್ನಿಯತಿ ಅಂತ ಇವುಗಳನ್ನೆಲ್ಲ ಪರದಾಯ ಅದು ಬೇರೆಯವರಂತೆ ಕೊಡೋನೆಲ್ಲ ಸ್ವಾತಂತ್ರ್ಯನೇ ಕೊಡ್ತಾರೆ ನೀವು ಬೇರೆಯವ್ರ ಕೇರಿ ಕೊಡಿಸ್ತಾನೆ ರಮಾದೇವಿಯಲ್ಲೂ ಕೂಗಿದ್ದಾರೆ ವಿಶ್ವಸ್ಥಿತ ಪ್ರಲಯ ಸರ್ಗಮಹಾಧಿಭೂತಿ ನೃತ್ಯ ಪ್ರಕಾಶನ ಯತಿಬಂಧ ಮೋಕ್ಷಾಹ ಯಾ ಅಪಾಂಗಲವ ಮಾತ್ರ ಊರ್ಜಿತಾಸ ಇನ್ನೆಲ್ಲ ಎಲ್ಲರಿಗೂ ಕೊಡ್ತಾಳೆ ಅಂತ ಹೇಳ್ತಾರೆ ರಮಾದೇವಿ ತಾನಾಗೆ ಕೊಡಲ್ಲ ಭಗವಂತನ ಆದೇಶ ಇದೆ ಅವನಿಂದ ಪ್ರೇರಿತಳಾಗಿ ಕೊಡ್ತಾನೆ ಹಾಗೆ ಭಗವಂತ ಇನ್ನೊಬ್ಬರಿಂದು ಹೇಳಿಸಿಕೊಂಡು ಕೊಡೋನಲ್ಲ ಮತ್ತೆ ಪರದ ಪ್ರಕರ್ಷೇಣ ದಾತಿ ಸ್ವಾತಂತ್ರ್ಯಣ ಇದನ್ನು ಜಗತ್ತಿಗೆ ಕೊಡ್ತಕ್ಕಂಥವನು ಅಂದರೆ ಇವತ್ತು ನಮಗೆ ಏನೇನು ನಡೀತಾ ಇದೆ ನಮ್ಮ ಪುಟ್ಟ ಪ್ರಪಂಚಕ್ಕೆ ನಮಗೇನೇನು ನಡೀತಾ ಇದೆ ಒಂದು ಹಸಿವೆ ನೀರಳಿಕೆ ನಿದ್ರೆ ಏನೇ ಆಗ್ತಾಯಿದ್ರು ಅದು ಭಗವಂತನಿಂದ ಸುಖ ದುಃಖ ಎಲ್ಲ ಇಡೀ ಜಗತ್ತಿಗೆ ಎಲ್ಲ ಕೊಡ್ತಾನೆ ಅಂತ ಗೊತ್ತಾಗ ಮೇಲೆ ಇದೊಂದು ಮಾತ್ರ ಇನ್ಯಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕೊಡುವವನು ಭಗವಂತನೇ ಈ ಸ್ಪಷ್ಟ ಚಿತ್ರಣ ಬರಲಿ ಅಂತಲೇ ತೋರಿಸಿಕೊಟ್ಟು ಇಂಥವನೇ ಮುಂದೆ ಜ್ಞಾನಪ್ರದಾಯ ಇದೊಂದು ನಮ್ಮ ಪ್ರತ್ಯೇಕೀಕರಿಸೋದು ಸೃಷ್ಟಿಯಾದ ಅಷ್ಟಕಗಳಲ್ಲಿ ನಾಲ್ಕು ಒಂದು ಕಡೆಯಲ್ಲಿ ಹೇಳಿ ಯಾಕೆ ಬೇರೆ ಯಾಕೆ ಮಾಡಿದನು ಅಂತಂದರೆ ಎಲ್ಲ ಜಗತ್ತಿಗೆ ನಾಲ್ಕಿದ್ದೇ ಇದೆ ಜ್ಞಾನ ಎಲ್ಲ ಜಗತ್ತಿಗಿಲ್ಲ ಮತ್ತೆ ಅದು ಚೇತನರಿಗೆ ಮಾತ್ರ ಹೀಗಾಗಿ ಜ್ಞಾನಪ್ರದಾಯ ದೇವನ ಪ್ರಚೋದಯ ಪಾದ್ರಾಯಣಾದಿ ತನ್ನ ಎಲ್ಲ ರೂಪುಗಳಿಂದ ಪ್ರತಿ ಕ್ಷಣ ಕ್ಷಣದಲ್ಲಿ ಜ್ಞಾನ ಉಪಾಸನೆ ಮಾಡಬೇಕಾದದ್ದೇ ಅದು ಭಾರತ ಆರಂಭದಲ್ಲಿ ಜ್ಞಾನವನ್ನು ಕೊಡುವವನು ವಿಬುಧ ಸ್ವರಸೌಖ್ಯ ದುಃಖ ಸತ್ಕಾರಣಾಯ ಯಥಾಸಂಖ್ಯ ಮನೋದೇಶ ಸಮಾನ ಅನ್ನುವ ಕ್ರಮದಿಂದ ತೊಡ್ತಾರೆ ವಿಭುಧರಿಗೆ ಸೌಖ್ಯವನ್ನು ಅಸುರರಿಗೆ ದುಃಖವನ್ನು ಅಸುರರು ಅಂತಂದರೆ ದೈತ್ಯರು ಅಂತ ಅರ್ಥ ಅಲ್ಲ ಇಲ್ಲಿ ಇಲ್ಲಿ ವಿಭುಧರು ಅಂದರೆ ದೇವತೆಗಳು ಅವರು ಅಲ್ಲದೆಲ್ಲೋರು ಯಾರ್ಯಾರಿದ್ದಾರೋ ಮನುಷ್ಯರು ಮತ್ತು ಎಲ್ಲರನ್ನ ಸೇರಿಸಿ ಹಸುರ ಹಾಕಬೇಕು ಸೂರ ಅಲ್ಲ ಅಂತ ಅಷ್ಟೆ ಅವರು ಯಾರ್ಯಾರಿಗೆ ಏನೇನು ಸೌಖ್ಯ ಇದೆ ದುಃಖ ಇದೆ ಅದು ಕೂಡ ತಾನು ನಿಮಿತ್ತ ಕಾರಣ ಏನಾದರೂ ಅದಕ್ಕೆ ಭಗವಂತನೇ ಕಾರಣ ಇದನ್ನೇ ಬಂಧ ಮೋಚನ ಮುಂತಾದವುಗಳನ್ನು ಕೊಡ್ತಾನೆ ಅಂತಂದಿತ್ತು ಇದರಲ್ಲೇನೇ ಅಜ್ಞಾನವೂ ಸೇರಿಕೊಡ್ತು ಮತ್ತು ಇಷ್ಟೆಲ್ಲ ಕೊಡಬೇಕಾಗಿದ್ದರೆ ಒಂದೇ ಮೂಲೆಯಲ್ಲಿ ಕುತ್ಕೊಂಡು ಕೊಡಲಿಕ್ಕಾಗತ್ತಾ ಇಷ್ಟು ಕೊಡಬೇಕಾಗಿದ್ದರೆ ಎಲ್ಲಿದ್ದಾನೆ ಭಗವಂತ ವಿಧತಾಯ ಭಾರತದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ವಿಶ್ವರೂಪವನ್ನು ತೋರಿಸಿ ನಾನು ಒಂದು ಕಡೆಯಲ್ಲಿ ಒಂದು ಮೂಲೆಯಲ್ಲಿ ಮಾತ್ರ ಇದ್ದುಕೊಂಡು ಯಾವುದೋ ಒಂದಷ್ಟನ್ನು ಮಾತ್ರ ಸ್ವೀಕಾರ ಮಾಡುವನಲ್ಲ ಅದನ್ನು ಅರ್ಜುನರಿಗಾಗಲಿ ಉತ್ತಂಕ ಋಷಿಗಳಿಗಾಗಲಿ ಆರಂಭದಲ್ಲೇ ಬರುತ್ತದೆ ಉತ್ತಂಕ ಋಷಿಗಳಿಗಾಗಲಿ ಅದರಂತೆ ಕಟ್ಟಾಕ್ತೇನೆ ಅಂತ ಹೋದಾಗ ದುರ್ಯೋಧನಾದಿಗಳಿಗಾಗಲಿ ಮೇಲಿಂದ ಮೇಲೆ ತನ್ನ ಅದ್ಭುತವಾದ ವ್ಯಾಪ್ತ ರೂಪವನ್ನು ತೋರಿಸ್ತಾನಲ್ಲ ಅದನ್ನು ಸಂಗ್ರಹ ಮಾಡಲಿಕ್ಕೋಸ್ಕರವಾಗಿ ಮಿತತಾಯ ಯಾಕೆ ನಮಗದು ನಿಜವಾಗಿಯೂ ಕೂಡ ಅತ್ಯಂತ ಉಪಯುಕ್ತ ದೇವರು ಎಲ್ಲಿದ್ದಾನೆ ಅಂತ ಕೇಳಿದೆ ತಿರುಪತಿಗೆ ಹೋಗ್ಬೇಕ್ರಿ ಅಂತಂದರೆ ಮಾತು ಮಾತುಗೂ ತಿರುಪತಿಗೆ ಹೋಗ್ಲಿಕ್ಕಾಗುತ್ತಾ ಮಾತು ಮಾತುಗೂ ಬದರಿಗೂ ಹೋಗಬೇಕು ಅಂತಂದರೆ ಎಲ್ಲೂ ಹೋಗೋದಲ್ಲ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಗೊತ್ತಾದರೆ ಭಗವಂತ ಸರ್ವತ್ರ ಇದ್ದಾನೆ ಹಾಗಾದ್ರೆ ನಾವು ಎಲ್ಲಿ ಕೂತು ಪೂಜೆ ಮಾಡಿದರೂ ಭಗವಂತ ಸ್ವೀಕಾರ ಮಾಡ್ತಾನೆ ಎಲ್ಲಿ ಕೂತು ಪ್ರಾರ್ಥನೆ ಮಾಡಿದರೂ ಸ್ವೀಕಾರ ಮಾಡ್ತೇವೆ ಮತ್ತೆ ಇನ್ನು ದುರ್ಬಳಕೆ ಮಾಡ್ಕೊಂಡು ಬಿಡಬಾರದು ಹಾಗಾಗಿ ನಾವು ವಿದೇಶಕ್ಕೆ ಹೋಗ್ತೇವೆ ಎಲ್ಲ ಕಡೆ ಇದ್ದಾನೆ ಅಂತೇಳಿರಲ್ಲ ರೀ ದೇವರು ಆ ಕೂತ್ಕೊಂಡು ಮಾಡ್ತೇವೆ ಅಂತ ಅದಕ್ಕೂ ದುರ್ಬಳಕೆ ಮಾಡ್ಕೋಬಾರದು ಮತ್ತೆ ಎಲ್ಲರ ಹೃದಯದಲ್ಲಿದ್ದಾನೆ ಆದರೆ ಇಂತಿಂಥ ಕಡೆಯಲ್ಲಿ ಆರಾಧನೆ ಮಾಡಿದರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅದಕ್ಕೆ ನಾಯಿನ ಸಾಕೊಂಡಿದ್ದೇವೆ ನಾಯಿಗೆಲ್ಲಿ ಪೂಜೆ ಮಾಡಿದ್ದೇವೆ ಅಂತಂದರೆ ಆ ಕಡೆಯಲ್ಲಿ ಹೇಗಿದ್ದಾನೆ ನಾಯಿಗೆಲ್ಲೂ ಹಾಗೆ ಮಾಡೋದಲ್ಲ ಮತ್ತೆ ಅಧಿಷ್ಠಾನಗಳಲ್ಲಿ ವ್ಯತ್ಯಾಸ ಇದೆ ಅಧಿಷ್ಠಾನ ಎಲ್ಲ ಒಂದೇ ಅಲ್ಲ ತಾರತಮ್ಯ ಇದೆ ಅದರಲ್ಲಿ ಉತ್ತಮ ಧಮಾಂತಿ ಹೀಗೆಲ್ಲ ಬೇರೆ ಬೇರೆ ತರಹದಲ್ಲಿದೆ ಅದರಿಂದಾಗಿ ದೇವರನ್ನ ಕಾಣಬೇಕು ಅಂದರೆ ಎಲ್ಲೋ ಹೋಗಬೇಕು ಅಂತ ಭ್ರಾಂತಿಯನ್ನು ನಿವಾರಣೆ ಮಾಡ್ತಾರಷ್ಟೆ ಅದನ್ನು ನೀನು ತೋರಿಸ್ಕೊಟ್ಟು ಇಷ್ಟು ಇಂತಹ ಪರಮಾತ್ಮನಿಗೆ ತೇ ಅಂತ ನಿರ್ದೇಶ ಮಾಡಿ ನಿನಗೆ ಭಗವಂತನನ್ನು ಕಣ್ಣು ಸ್ತೋತ್ರ ಮಾಡಿರುವ ಬೇರೆಯವರ ಥರ ಆ ದೇವರಿಗೋಸ್ಕರ ನಮಸ್ಕಾರ ಅಲ್ಲ ಅವರು ನಿನಗೆ ನಮಸ್ಕಾರ ಮಾಡ್ತೇನೆ ಸ್ವಾಮಿ ಅವನೇ ಆದೇಶ ಕೊಟ್ಟು ಎದುರುಗಡಿಯಲ್ಲಿ ಕೂತು ತನ್ನ ರೂಪದರ್ಶನವನ್ನು ತೋರಿಸ್ತಾ ಇವ್ರ ಕೇಳಿ ನಮಸ್ಕಾರ ಸ್ವೀಕಾರ ಮಾಡ್ತಾ ಇದ್ದಾನೆ ಭಗವಂತ ಅಲ್ಲಿಂದ ಆರಂಭ ಮಾಡಿದ್ದ ಆಸೀದು ದಾರ ಗುಣವಾಲಿಧೇರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿಧಿಳಂ ಜಠರೇ ನಿಧಾಯಿ ಭುಜಾಂತರ್ಗತ ಸ್ವರಥೋಪಿ ಚಕ್ರೇಹಿ ತಾನು ಸ್ವರಮಣನಾದರೂ ರಮಾದೇವಿಯನ್ನು ತಾನು ಆಲಿಂಗರ ಮಾಡಿಕೊಂಡು ಅವಳು ಎರಡು ಭುಜಗಳ ಮಧ್ಯದಲ್ಲಿ ಅತ್ತೆಕ್ಕೆಗೆ ಸಿಲುಕದಂತೆ ಸಿಲುಕಿ ಕಾರಣ ತಾನು ಸ್ವರಮಣ ತನಗೇನೂ ಆಗಬೇಕಾಗಿಲ್ಲ ರಮಾದೇವಿಗೆ ಪರಮಾನಂದ ಕೊಡಬೇಕು ಅಂತ ಹಳೆ ಕಾಲದಲ್ಲಿ ಮಲಗಿಬಿಟ್ಟಿರು ತಾನು ಪರಮಾತ್ಮ ಎದ್ದು ರಮಾದೇವಿ ಪ್ರಾರ್ಥನೆ ಮಾಡಿದ್ದಾಳೆ ಹೀಗೆ ಮಲಗಿಬಿಟ್ಟಿದ್ದರೆ ಒಳಗೆ ಹೊಟ್ಟೆ ಒಳಗೆ ಹಕ್ಕು ಮಲ್ಕೊಂಡಿದ್ದೀರಿ ಎಲ್ಲ ಹೇಗೆ ನಿದ್ದೆ ಹೊಳತಿರ್ತಾವಷ್ಟೆ ಯಾರು ಏನು ಒಂದು ಪರಿಚಯನೆ ಆಗಲ್ಲ ಅವರವರಿಗೆ ಅವರವರ ಗತಿಯನ್ನು ಸಾತ್ವಿಕರು ರಾಜಸರು ತಾಮಸರು ಅಂತಿದ್ದಾರೆ ಅವರವರಿಗೆ ಅವರವರ ಗತಿಯನ್ನು ನೀವು ಕೊಡಬೇಕು ಆ ಗತಿಯನ್ನು ಕೊಡಬೇಕಾಗಿದ್ದರೆ ಅದಕ್ಕೇನು ಬೇಕೋ ಆ ವ್ಯಾಪಾರವನ್ನು ನೀವು ನಡೆಸಬೇಕು ಅದನ್ನು ನಡೆಸಲಿ ಇಂತಿ ಕ್ರಮದಿಂದಾಗಿ ರಮಾದೇವಿ ಪ್ರಾರ್ಥನೆ ಮಾಡಿದಾಗ ತಸ್ಯೋದರಸ್ಥ ಜಗತಮಂದ ಸಾಂದ್ರ स्वानंदवो पेरमारमस्त निजाश्रित जनस्ज सृष्टौ ईक्षा बभूवपरनानामे विशकांत परा अंत रेपे बढ़ते दक्षिणा रेपे बड़ी चतुर्मुख ब्रह्मदेवर आयुर्वेद अद्क परा अंतरान अंदर नमलेचार ना मूव कोटि वर्ष आदेश चतुर्मुख ब्रह्मदेवर वह हगल एंट नूरा अरव कोटि ಹಗಲು ರಾತ್ರಿ ಸೇರಿದರೆ ಒಂದು ದಿನ ಇಂಥದ್ದು ಮುನ್ನೂರಾರು ಮತ್ತಾದರೆ ಒಂದು ವರ್ಷ ಅಂಥದ್ದು ನೂರು ವರ್ಷ ಆದರೆ ಚತುರ್ಮುಖ ಬ್ರಹ್ಮದೇವರ ಪರ ಅಂತ ಒಂದು ಆಯುರ್ಮಾನ ಆ ಪರ ಅನ್ನೋ ಒಬ್ಬ ಚತುರ್ಮುಖ ಬ್ರಹ್ಮದೇವರು ಇರ್ತಾರೆ ಅಷ್ಟೇ ಕಾಲ ಹಗಲಿಷ್ಟರಂತೂ ಅಷ್ಟು ರಾತ್ರಿ ಬರುತ್ತಲ್ಲ ಸಾಧಾರಣ ಒಂದು ಅಂತಾಲಕ್ಕಾಚಾರ್ಯ ಹಾಗೆ ಅಷ್ಟೇ ರಾತ್ರಿ ಕಾಲದಂತೆ ಪ್ರಳಯ ಇದೆ ಮಹಾಪ್ರಳಯ ಇದೇ ಪರನಾಮ ನಿಮೇಶ ಅಂದರೆ ರೆಪ್ಪೆ ಬಿಡಿತಾರೆ ಒಂದು ಸತಿ ರೆಪ್ಪೆ ಹಾಕಿದ ಅಂದರೆ ಒಬ್ಬ ಬ್ರಹ್ಮದೇವರು ಉರುಳು ಹೋಗ್ತಾರೆ ಇನ್ನೊಮ್ಮೆ ರೆಪ್ಪೆ ಹಾಕಿ ತೆಗದ ಅಂತಂದರೆ ಒಂದು ಪ್ರಳಯ ಮುಗಿದಿರುತ್ತೆ ಒಂದು ರೆಪ್ಪೆ ಬಡಿ ತೆಗಿದ್ದಂತೆ ಎಂದರು ದೇವರಿಗೆ ಅಷ್ಟು ಮಹಾಕಾಲ ನಿಯಾಮಕಾತ ಅಂಥಾದ ಆ ಕ್ರಮದಲ್ಲಿ ವರ ಅಂತನ್ನುವ ಈ ಪ್ರಳಯದ ಕಾಲ ಮುಗಿತು ಅಂತಾಗ್ತಿರಲಿಕ್ಕೇನೆ ಪ್ರಾರ್ಥನೆ ಮಾಡಿದ್ದಾಳೆ ಮಾಡಿ ಹಾಗೆಲ್ಲರನ್ನ ನೋಡ್ತಾನೆ ದೃಷ್ಟವಾ ಸಚೇತನ ಗಣಾನ್ಯ ಜಟರೇಷಯಾನಾನ್ ಆನಂದ ಮಾತ್ರ ಪುಷಃಾ ಸೃತಿ ತನ್ನ ಉದರದಲ್ಲೇ ಮೇಲೆ ಕೆಳಗೆ ಮಧ್ಯಾಹ್ನದಲ್ಲ ಭಾಗಗಳನ್ನು ಮಾಡಿ ಅದು ಆನಂದ ಮಾತ್ರರಾಗಿ ಮಲಗಿರುವಂತಹ ಇನ್ನೇನು ಸೃಷ್ಟಿಯಲ್ಲಿ ಈಗ ಮೋಕ್ಷಕ್ಕೂ ಹೋಗಬೇಕು ಅಂಥವರು ಅಲ್ಲ ಉದರದಲ್ಲೇನೇ ಮುಕ್ತರು ಅನೇಕ ಕೋಟಿ ಕೋಟಿ ಕಟ್ಟಲು ಇದ್ದಾರೆ ಬ್ರಹ್ಮರೇ ಅನೇಕ ಅನಂತ ಕೋಟಿ ಬ್ರಹ್ಮರಿದ್ದಾರೆ ಅಂತಹ ಬ್ರಹ್ಮರು ಮುಂತಾದ ಅನೇಕ ಜೀವರು ಎಲ್ಲ ಹೊಟ್ಟೆಗಳು ತೋರಿಸ್ತಾರೆ ಅವರು ಅಲ್ಲೇ ಇದ್ದ ಆನಂದವಾಗಿರುತ್ತಾರೆ ಇನ್ನು ಮುಂದೆ ಹಿಂದಿನ ಚತುರ್ಮುಖ ಬ್ರಹ್ಮದೇವರ ಜೊತೆಯಲ್ಲಿ ಮುಕ್ತಿಗೂ ಹೋಗಲಿಕ್ಕೆ ಸಿದ್ಧವಿರುವ ಆನಂದ ಮಾತ್ರವೂ ಉಪುಷ್ಕರಾಗಿ ತಮ್ಮ ಶರೀರವುಳ್ಳವರಾಗಿ ಬರೀ ಧ್ಯಾನ ಮಾಡ್ತಾ ಗೊತ್ತಿರ್ತಾರೆ ಮುಖ್ಯ ಪ್ರಾಣದೇವರು ಕೂಡ ಅವರಿಗೆ ಪ್ರಳಯದಲ್ಲೂ ಕೂಡ ಅವರಿಗೆಲ್ಲ ನಿದ್ರೆಗಿದ್ದರೆ ಇಲ್ಲವಂತೆ ಅವರು ಧ್ಯಾನಂಗತರಾಗಿರ್ತಾರೆ ಇನ್ನು ಬಾಕಿ ನಿದ್ದೆ ಹೊಯ್ತಿರ್ತಾರೆ ಇವರೆಲ್ಲರನ್ನೂ ಕೂಡ ಯಾರನ್ನ ಸೃಷ್ಟಿಗೆ ತರಬೇಕು ಯಾರನ್ನ ಸೃಷ್ಟಿಗೆ ತರಬಾರದು ಇದೆಲ್ಲ ವಿಚಾರಗಳನ್ನು ತನ್ನ ಉದರದಲ್ಲೇ ನೋಡ್ತಾನೆ ಬ್ರಹ್ಮಾದಿ चतुर्मुख परमेवर हेड़क कली कड़े जीव अली तनक नोट मनुजास्त सखे चेतनगण सुख दुख मध्य संप्राप्त विहृतिमे पर विहार आ विहार रूपदी तान एल क्रीड़े नडस्त आ जीवराशि और गुण को सृष्टिया व्यापार ಒಬ್ಬ ವ್ಯಕ್ತಿಯ ಚರಿತ್ರೆ ಅಂದರೆ ಏನು ಆಮೇಲೆ ಹೇಗೆ ಹುಟ್ಟಿದ ಹೇಗೆ ಬೆಳೆದ ಮುಂದೆ ಏನು ಮಾಡಿದೆ ಇವನ್ನೆಲ್ಲ ಹೇಳ್ತಾರೆ ಹಾಗೆ ಭಗವಂತನ ಕಥೆ ಅಂತಂದರೆ ಏನು ದೇವರಿಗೆ ಬೇರೆ ಕಥೆ ಇಲ್ಲ ದೇವರ ಕಥೆ ಅಂತಂದರೆ ಏನು ದೇವರು ಸೃಷ್ಟಿಯಾದ ವ್ಯಾಪಾರಗಳನ್ನು ನಮ್ಮ ಕಾ ಕಾಲಮಾನ ಅವನ ಆದಿ ಅಂತ್ಯ ಅಂತ ಒಬ್ಬ ಬ್ರಹ್ಮದೇವರ ಲೆಕ್ಕಾಚಾರ ಇಟ್ಕೊಳ್ಬೋದು ಅಷ್ಟೇ ಅದೇ ದೊಡ್ಡ ಕಾಲಮಾನ ಅದೇ ನಮ್ಮ ಬುದ್ಧಿಗೆ ಸರಿಯಾಗಿ ನೆಲೆಕೊಲ್ಲ ಅಷ್ಟು ಹಿಡಿಬೋದು ಅಂದರೆ ಚತುರ್ಮುಖ ಬ್ರಹ್ಮದೇವರ ಒಂದು ಕಾಲಮಾನವನ್ನು ತಗೊಂಡು ಅದರಲ್ಲಿ ಸೃಷ್ಟಿಯಿಂದ ಲಯತನಕ್ಕೆ ಏನೇನು ಮಾಡಿದ್ದಾನೋ ಇದು ಭಗವಂತನ ಚರಿತ್ರೆ ಇದೇ ಅವನ ಕಥೆ ಅಂತ ಇಷ್ಟು ಕೇಳಿದರೆ ನಮಗೆ ವ್ಯಕ್ತಿತ್ರಿಕದಿಂದಾಗಿ ಭಕ್ತಿ ಭಗವಂತ ಪ್ರಸನ್ನನಾಗಿ ನಮ್ಮ ಕಷ್ಟ ಇಲ್ಲ ಕಡಿತಾನೆ ಇದೇ ಮೂಲ ಉದ್ದೇಶ ಅದಕ್ಕೆ ಯುತ್ತಮ ವಿಚಿತ್ಯ ಪರಮಸತ್ ವಾಸುದೇವ ಹಾಗೆ ಭಗವಂತ ಏನು ಮಾಡಿದ ತತ್ಕಾಲಿಕೇನೆ ಸೃಷ್ಟಿ ಮಾಡಲಿಕ್ಕೆ ಅಂತ ಒಂದು ವೈಭವ ತಗೊಂಡ ಚಿಂತನೆ ಮಾಡುವವರೆಗೂ ವೈಭವ ಬೇಕು ಕೊನಗೂ ಕೂಡ ವೈಭವ ಬೇಕು ಸ್ವಲ್ಪ ವಿಶಾಲವಾದ ದೊಡ್ಡ ಮನೆ ಇದ್ದರೆ ಏನು ಮಾಡುತ್ತಾರೆ ಇದಕ್ಕೆ ಅಂತಲೇ ಒಂದು ಬೇರೆ ಉಗ್ರಹಣ ಅಂತಲೇ ಬೇರೆ ಅಡಿಗೆ ಮನೆಯೇ ಬೇರೆ ದೇವರ ಮನೆಯೇ ಬೇರೆ ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆ ಮಾಡ್ಕೋತಾರೆ ಜಾಗ ಇರಲಿಲ್ಲ ಅಂದರೆ ಎಲ್ಲ ಒಂದೇ ಕಡೆ ಮಾಡಬೇಕಾಗತ್ತೆ ಜಾಗ ಇದ್ದಾಗ ಎಲ್ಲದಕ್ಕೂ ಬೇರೆ ಬೇರೆ ಅಂತೂ ಮಾಡಿದ ಹಾಗೆ ಒಂದೊಂದು ವ್ಯಾಪಾರಕ್ಕೂ ಒಂದೊಂದು ಬೇರೆ ಬೇರೆ ರೂಪ ಅಂತಿಟ್ಟ ಪರಮಾತ್ಮ ಚಿಂತನೆಗೆ ತುಂಬ ಅನುಕೂಲ ಆಯ್ತು ಈಗ ಇವು ಮಕ್ಕಳಾಗಬೇಕಾ ಅವ ಕಷ್ಟರೂಪ ಚಿಂತನೆ ಜ್ಞಾನ ಬೇಕಾ ನಿಮಗೆ ಹಾಗಾದರೆ ಹೈಗ್ರೀವ್ ರೂಪವನ್ನು ಬಾದರಾಯಣ ರೂಪವನ್ನು ಚಿಂತನೆ ಮಾಡಿ ಹೀಗೆ ಒಂದೊಂದಕ್ಕೆ ಒಂದೊಂದು ಒಂದೊಂದು ರೂಪ ಇಟ್ಟಾಗ ಚಿಂತನೆ ಮಾಡುವವರಿಗೆ ಒಳ್ಳೆಯ ಸೌಕರ್ಯ ಬಂದಾಗ ಆ ರೀತಿಯಲ್ಲಿ ತೋರಿಸಿಕೊಡ್ತಾರೆ ಹಾಗೆ ಇಲ್ಲೂ ಮೊದಲು ತಾನು ಸ್ವೀಕಾರ ಮಾಡಿದ್ದೆ ನಾರಾಯಣ ಇದ್ದವರು ಆಮೇಲೆ ರೂಪು ತಗೊಂಡಿದ್ದು ವಾಸುದೇವನ ಮಾಯಾಮತಿ ವಾಸುದೇವ ಯಾಕೆ ಜಗತ್ತಿಗೆಲ್ಲ ಇರೋದು ಮಾಯೆ ಅದನ್ನು ಕಳೆಯುವ ಇಂದ್ರಿಯ ಪ್ರೇರಕ ರೂಪವನ್ನು ವಾಸುದೇವ ಅಂತ ಕೂಗ್ತಾರೆ ಆ ವಾಸುದೇವ ರೂಪವನ್ನು ಮಧುಕೂಲು ಸ್ವೀಕಾರ ಮಾಡುತ್ತಾರೆ ಆ ರೂಪದಲ್ಲಿ ಮಾಡೋ ಕೆಲಸ ಮೋಕ್ಷವನ್ನು ನಿಜ ಮುಕ್ತಿ ಪದಪ್ರದಾತ ತನ್ನವರಿಗೆ ಮುತ್ತಿ ಈ ಲಿಂಗಶರೀರವನ್ನು ಒಡೆದು ಅವರವರ ಗತಿಯನ್ನು ಹೊಂದಿಸ್ತಾರೆ ಅವರು ಕೇವಲ ಸ್ವರೂಪದಲ್ಲಿ ಮಾತ್ರ ಉಳ್ಕೋಬೇಕು ಇದೇ ಮೋಕ್ಷ ಅದಕ್ಕೆ ವಾಸುದೇವ ವಾ ಅಸು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ದಿವ್ಯತಿ ಪ್ರೇರಣೆ ಮಾಡುವವನು ಅಂದರೆ ಒಳಗಡೆಯಲ್ಲಿರುವ ಸ್ವರೂಪೇಂದ್ರಿಯಗಳ ಪ್ರೇರಣೆ ನಮಗೆ ಆಗ್ತಾನೇ ಇಲ್ಲ ಸ್ವರೂಪೇಂದ್ರಿಯ ಏನಿದೆ ಅಂತಲೇ ಗೊತ್ತಿಲ್ಲ ಅದು ಏನಿದೆ ಅಂತ ನಮಗೆ ಪ್ರೇರಣೆ ಮಾಡಿ ತೋರಿಸಿಕೊಡ್ತಾನಲ್ಲ ಅದು ಮಾಯಾ ಅದಕ್ಕೆ ಮಾಯೆಯನ್ನು ನಿವಾರಣೆ ಮಾಡ್ತಾನೋದ್ರಿಂದ ಮಾಯಾಪತಿ ವಾಸುದೇವರು ತಾನೂಪು ತೊಗೊಂಡು ಆದೇಶ ಕೊಡ್ತಾನೆ ನಾ ನೀನು ತೊಗೊಳ್ತೀಯಾ ಕಾಯ್ತಾ ಇದ್ದೇವೆ ಭಗವಂತನ ಜೊತೆಯಲ್ಲಿ ಮನೆಯಲ್ಲಿ ಇನ್ನೂ ಮದುವೆ ಆಗಿದ್ದವರು ಚೆನ್ನಾಗಿ ಪರಿಚಯ ಇರುತ್ತೆ ಹುಡುಗಿ ಕಾಯ್ತಿರ್ತಾಳೆ ಗಂಡ ಎಲ್ಲಾನು ಕರೀತಾನ ಎಲ್ಲಾನು ಹೊರಗಡೆ ಹೋಗಬಹುದಾ ಎಲ್ಲ ಹೋಗೋಣ ಭರ್ತಿ ಆದರೆ ಒಳ್ಳೆ ಚೆನ್ನಾಗಿ ವೇಸಿಗೆಜೆ ಹಾಕ್ಕೊಂಡು ಬರ್ತಾಳೆ ಅವನು ಹ್ಯಾಂಗೆ ಹಾಕ್ಕೊಂಡಿದ್ದಾನೆ ಅಂತದ್ದೇ ಮ್ಯಾಚಿಂಗ್ ಅಂತಾರೆ ಹಾಗೆ ಹಾಕ್ಕೊಂಡು ಬರ್ತಾ ಹಾಗೆ ಮಾಯಾ ಪತಿ ವಾಸುದೇವಾ ಹಾಗೆ ರೂಪ ತೊಗೊಳ್ತಾರೆ ಭಗವಂತ ತಾನು ತಗೊಂಡು ಆದೇಶ ಕೊಡ್ತಾನೆ ಆ ರೂಪ ವಿಶೇಷವನ್ನು ತಗೊಳ್ಳೋದಕ್ಕೆ ಏನಂತ ಕೂಗ್ತಾರೆ ಪರಾಧೀನ ವಿಶೇಷ ಸೃಷ್ಟಿ ಎಂದು ಕೂಗ್ತಾರೆ ಪರಮಾತ್ಮ ರೂಪವಿಚ್ಚೋದನ್ನೇ ಶುದ್ಧ ಸೃಷ್ಟಿ ಎಂದು ಕೂಗ್ತಾರೆ ರಮಾದೇವಿ ಭಗವಂತನ ಆದೇಶವನ್ನು ಸ್ವೀಕಾರ ಮಾಡಿ ಅವನ ರೂಪಕ್ಕೆ ತಕ್ಕ ರೂಪವನ್ನು ಸ್ವೀಕಾರ ಮಾಡಿತಾಳಲ್ಲ ಆದೇಶದಿಂದ ಅದಕ್ಕೆ ಪರಾಧೀನ ವಿಶೇಷಾವಾಪ್ತಿ ಅಂತ ರಮಾದೇವಿಯರ ಸೃಷ್ಟಿ ಇದರಂತೇನೆ ಇದು ಮೋಕ್ಷ ಕೊಡಲಿಕ್ಕಾಯಿತು ಅದಕ್ಕೆ ಇನ್ನೂ ಬೇಕಾಗ್ತಿದೆಯಲ್ಲ ಅದಕ್ಕೆ ಮತ್ತೆ ರೂಪ ತೊಗೊಳ್ತಾನೆ ಸಂಕರ್ಷಣ್ಚ ಸಬೂವ ಸಂಕರ್ಷಣ ರೂಪ ತೊಗೊಳ್ತಾನೆ ಹೆಸರೇ ಸರಿಯಾಗಿದೆ ಎಲ್ಲವನ್ನು ಆಕರ್ಷಣೆ ಮಾಡ್ತಾನೆ ಸಂಕೃಷ್ಯತೆ ಎಲ್ಲ ಎಳೆದು ಹೊಟ್ಟೆ ಒಳಗಿಟ್ಕೋತಾನೆ ಪ್ರಳಯ ಅಂದರೆ ಬೇರೆ ಅಲ್ಲ ಹೊರಗಿದ್ದದ್ದನ್ನೆಲ್ಲ ಒಳಗಿಟ್ಕೊಳ್ಳೋದು ಹೊಟ್ಟೆ ಸೂಕ್ಷ್ಮ ರೂಪಕ್ಕೆ ತಗೊಂಡು ಎಲ್ಲ ಒಳಗಿಟ್ಕೊಳ್ಳೋದು ಚೇರೋಗೀರೋ ಹಾಗೆ ತೆಗೆದು ಒಳಗಿಟ್ಕೊಳ್ಳಲ್ಲ ಮಡಿಸಿ ಒಳಗಿಟ್ಕೋತಾರಲ್ಲೋ ಹಾಗೆ ಚಿಕ್ಕದನ್ನು ಮಾಡಿ ಒಳಗಿಟ್ಟಂತೆ ಎಲ್ಲ ಒಳಗಿಟ್ಕೋತಾನೆ ಮತ್ತೆ ಸೃಷ್ಟಿಕಾರಾಗ ಹೊರಗೆ ತೆಗಿತಾನೆ ಇದನ್ನೇ ಲಯ ಅಂತ ಕೂಗ್ತಾರೆ ಆ ಲಯವನ್ನು ಮಾಡೋದನ್ನೇ ಸಂಕರ್ಷಣ ಎಲ್ಲ ಆಕರ್ಷಣೆ ಮಾಡೋದು ಅಂತ ಕೂಗ್ತಾರೆ ಆಗ ರಮಾದೇವಿಗೆ ಕೊಟ್ಟ ರೂಪ ಜಯ ಅಂತ ಎಲ್ಲ ಒಳಗೆ ಹೋತೀನಿ ಅಂತಂದ್ರೆ ಬಿಡ್ತಾರಾ ಇಲ್ಲ ಇಲ್ಲ ನಾವು ಹೀಗೆ ಇರಬೇಕು ಅಂತ ಜಗಳ ತೆಗಿತಾರೆ ಆ ಜಗಳ ತೆಗೆದಾಗ ಜಯಿಸಬೇಕಲ್ಲ ಮತ್ತು ಅವರನ್ನೆಲ್ಲ ಎಲ್ಲರನ್ನೂ ಜಯಿಸಿ ತನ್ನ ಕಾರ್ಯಕ್ಕೆ ಪ್ರತಿಬಂಧಕರೇ ಬರಬಾರದು ಹಾಗೆ ಗೆದ್ದು ಎಲ್ಲ ತೆಗೆದು ಒಳಗಿಡ್ತಾ ಅನ್ನಲ್ಲ ಅದಕ್ಕೆ ಜಯ ಸಂಕರ್ಷಣ ಅಂತ ಅದರಂತೆಯೇ ಪರಮಾತ್ಮ ಮುಂದೆ ತಗೊಳ್ಳುವಂಥ ರೂಪ ಅದಿರುದ್ಧ ಅಂತ ಪ್ರತ್ಯುಮ कृतिपति प्रद्युम्न सृष्टिम्ता सृष्टिम बेद्युम्न संपत्तिरुए संपत्तर तान सृष्टिम दुम्न अश्वर्य प्रद्युम्न याकोस्कर कृति रचने कृति रचने सृष्टिमें रमदेवीस कृति अद्क बेदा रूप प्रद्युम्न कृतिपति प्रद्युम्न अंत अदरते कड़े रूप शांति पति अनुद्ध अगर यारू निधन तड़ीबार ಆಕ್ರಮದಲ್ಲಿ ಕ್ರಮದಲ್ಲಿ ಸ್ಥಿತಿಯನ್ನು ನಡೆಸ್ತಾ ಜಗತ್ತಿನ ರಕ್ಷಣೆ ನಡೀಬೇಕಾದ್ರೆ ಗಲಾಟೆ ಇರಬಾರದು ಅದು ಪ್ರಳಯಕಾಲದಲ್ಲೂ ಸುಟ್ಟಿ ಕಾಲದಲ್ಲೂ ಗಲಾಟೆ ಊಟ ಕೂಡುವಾಗ ಗಲಾಟೆ ಬಹಳ ಇರುತ್ತೆ ಊಟ ಮುಗಿಯೋ ಕೈ ತೊಳ್ಕೊಳ್ಬೇಕು ಅಂತ ಗಲಾಟೆ ಮಾಡ್ತಿರ್ತಾರೆ ಊಟ ಕೂತ ಗಲಾಟೆನೇ ಇರೋಲ್ಲ ಸದ್ಯ ಇರೋಲ್ಲ ಹೌದಾ ಅದು ಮಧ್ಯಕಾಲ ಅದು ಸ್ಥಿತಿ ಕಾಲ ಇದ್ದಾಗ ಹಾಗೆ ಆ ಕಾಲದಲ್ಲಿ ಯಾರೂ ನಿರೋಧ ಮಾಡಬಾರದು ರಕ್ಷಣೆಯನ್ನು ಅದಕ್ಕೆ ಅನಿರುದ್ಧ ಅಂತ ಶಾಂತಿಪತಿ ಶಾಂತವಾಗಿರಬೇಕು ಅಂತಲೇ ರಮಾದೇವಿಗೆ ಶಾಂತಿಯಿಂದ ನಾಮಕರಣ ಮಾಡಿದ ಹೀಗೆ ಪರಮಾತ್ಮ ನಾಲ್ಕು ರೂಪಗಳನ್ನು ತಗೊಂಡು ನಿರ್ದೇಹ ಕಾನ್ಸ ಭಗವಾನ್ ಅನಿರುದ್ಧ ನಾಮ ಜೀವಾನ್ನ ಸ್ವಕರ್ಮ ಸಹಿತಾನ್ ಉದರೇ ನಿವೇಶ್ಯ ದೇಹ ಸಹಿತ ಕ್ರಮಶ ಸ್ವಯಂಭೂ ಪ್ರಾಣಾತ್ಮ ಶೇಷ ಗರುಡೇ ಶಂಕಾನ್ನ ಸಮಗ್ರ ಅನಿರುದ್ಧ ರೂಪಿ ಪರಮಾತ್ಮ ಎಲ್ಲ ಜೀವವನ್ನು ತನ್ನತರದಲ್ಲಿಟ್ಟುಕೊಂಡು ಅವರಿಗೆಲ್ಲ ತಾನೇ ಶರೀರ ಕೊಡ್ತಾನೆ ಆ ಶರೀರವನ್ನೇ ಅನಿರುದ್ಧ ಶರೀರ ಅಂತ ಸ್ವರೂಪ ಅದರ ಮೇಲೆ ಯುಂಗ ಶರೀರ ಅದರ ಮೇಲೆ ಅನಿರುದ್ಧ ಶರೀರ ಅದರ ಮೇಲೆ ಸ್ಥೂಲ ಶರೀರ ಅಂತ ಆಮೇಲೆ ಬರುತ್ತೆ ಅದಕ್ಕೆ ಮುಂಚೆ ಇವನ್ನೆಲ್ಲ ಒದಗಿಸಿ ಬಲಿಸಿ ಸೃಷ್ಟಿಗೆ ಸ್ಥಿತಿಗೆ ಅವರು ತಕ್ಕಂತೆ ಶಕ್ತಿಯುತರಾಗಬೇಕು ಹಾಗೆ ಒಳಗಡೆಯಲ್ಲಿ ಬಲಿಸಿ ಹೊರಗೆ ಹಾಕ್ತಾರೆ ಅದಾದ ಮೇಲೆ ಮತ್ತೆ ಪಂಚಾತ್ಮಕ ಸ ಭಗವಾನ್ಯ ದ್ವಿಷಡಾತ್ಮಕೋಬಹುದು ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಬೇರೆ ಬೇರೆ ಉದ್ದೇಶದಿಂದ ತತ್ತತ್ಕಾಲದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡುವ ಉದ್ದೇಶದಿಂದ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮ ಕೃಷ್ಣ ಬುದ್ಧ ಕಲಿಕೆ ಹತ್ತು ರೂಪ ಒಂದು ಬೇರೆ ಅದಾದ ನಾನು ರೂಪ ತಗೊಳ್ತಾನೆ ಬೇರೆ ಮೊದಲು ಐದು ರೂಪ ಬೇರೆ ಆಯ್ತಲ್ಲ ಆಮೇಲೆ ಹತ್ತು ರೂಪ ಹನ್ನೆರಡು ರೂಪ ಕೇಶವಾದಿ ಹನ್ನೆರಡು ರೂಪ ಅದು ಮತ್ತೆ ದಾಮೋದರ ಅಂತ ಆದರೆ ಮತ್ತೆ ಸಂಕರ್ಷಣದಿಂದ ಕೃಷ್ಣನ್ ತನಕ ಮತ್ತೆ ಅಲ್ಲಿ ಹನ್ನೆರಡು ಒಟ್ಟಿಗೆ ಸೇರಿಕೊಂಡ್ರೆ ಇಪ್ಪತ್ನಾಲ್ಕು ಇಂತಹದ್ದು ಕಪಿಲಾದಿ ಬಹುರೂಪ ಪರಾದಿ ಅನಂತರೂಪ ಹೀಗ ಅನೇಕಾನೇಕ ರೂಪಗಳನ್ನು ಹೀಗೆ ಸ್ವೀಕಾರ ಮಾಡ್ತಾ ಸರ್ವತ್ರ ಪೂರ್ಣಗಳು ಬಹೂಪಮೋಭೂ ಭಗವಂತ ಒಬ್ಬನೇ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅನೇಕ ಕ್ರಿಯೆಗಳನ್ನು ನಡೆಸ್ತಾನೆ ಪರಮಾತ್ಮನ ಆನಂದ ಮಾತ್ರ ಕರವಾದ ಮುಖೋದರಾದಿ ನಮ್ಮಂತೆ ಅಂತ ತಿಳ್ಕೊಂಡು ಬಿಡಬೇಡ್ರಿ ದೇವರ ಬಗ್ಗೆ ಹೆಚ್ಚು ಪರಿಚಯ ಇರಲ್ಲ ಹೇ ಹೊಸವಾಗಿದೆ ದೇವರಿಗೆ ಬೇರೆ ನೈವೇದ್ಯ ಮಾಡಿ ನಮ್ಮಂತೆ ಇದ್ದರೆ ಅವನಿಗೆ ಹಸುವೆ ಹಸುವೆ ನನಗ ಅವೆಲ್ಲ ಇಲ್ಲೇ ಇಲ್ಲ ಅದು ಪ್ರತಿಮೆಯನ್ನೇ ನೋಡಿ ದೇವರು ಅಂತೂ ತಿಳ್ಕೊಳೋದು ಹೀಗೆಲ್ಲ ದೇವರ ಬಗ್ಗೆ ತುಂಬ ತಪ್ಪು ತಪ್ಪು ಕಲ್ಪನೆಗಳಿದ್ದಾರೆ ಅದು ಯಾವುದೂ ಅಲ್ಲ ಅಪ್ರಾಕೃತವಾದಂತಹ ಗುಣಾತ್ಮಕ ಶರೀರವುಳ್ಳವನು ಭಗವಂತ ಅದು ಛೇದ್ಯ ಅಲ್ಲ ವೇದ್ಯ ಅಲ್ಲ ಯಾವುದೂ ಅಲ್ಲ ಅವನಿಗೆ ವೃದ್ಧಿ ಇಲ್ಲ ಹಾನಿ ಇಲ್ಲ ಕಾಲಾಚ ದೇಶಗುಣತ ಹಸ್ಯ ನಚಾದಿರಂತಹ ಎಲ್ಲಿಂದ ಎಲ್ಲಿ ತನಕ ದೇವರು ಇರ್ತಾನೆ ಅಲ್ಲಿ ಮಾತ್ರ ಇದ್ದಾನೆ ಇಲ್ಲಿ ಮಾತ್ರ ಇದ್ದಾನೆ ಹಾಗಿಲ್ಲ ಎಲ್ಲ ಕಡೆಯಲ್ಲಿದ್ದಾನೆ ದೇವರು ಎಲ್ಲಿದ್ದಾರೆ ಎಲ್ಲ ಕಡೆಯಲ್ಲಿದ್ದಾನೆ ಯಾವಾಗಿರ್ತಾನೆ ಯಾವಾಗಲೂ ಇರ್ತಾನೆ ಯಾವ ರೂಪದಲ್ಲಿರ್ತಾನೆ ಎಲ್ಲ ರೂಪದಲ್ಲಿ ಇರ್ತಾನೆ ಇದೆಲ್ಲ ಭಗವಂತನ ಬಗ್ಗೆ ಎಷ್ಟೋ ಕಾಲ ಕೇಳಿದವ್ರಿಗೂ ಪರಿಚಯ ಇರೋಲ್ಲ ಆಚಾರ್ಯರವನ್ನೆಲ್ಲ ಪರಿಚಯ ಮಾಡಿಸ್ತು ಆದರೆ ಇಂಥವನೇ ಎಷ್ಟು ಜನ ಇದ್ದಾರೆ ಇಂಥವರು ಯಾರ್ಯಾರಿದ್ದು ನೈತಾದ್ರಿ ಶಕ್ವಚ ಬಹುವನ ಚೈವ ಭಾವ್ಯಾ ನಾಸ್ತ್ಯ ಪರಮಸ್ಯ ವಿಷ್ಣು ಇಂಥವನಿನ್ನೊಬ್ಬ ಯಾರೂ ಇಲ್ಲ इंतरम्बर इंत सर्वज्ञर श्रीहरी मदूलने प्रतिबिंब अरे रमादेवी स्त्रीय पुषरली ब्रह्मवायु आमलेवते स्त्री क्रम बरता हाँ आभासक पवन पवन से, से रुद्र शेषात्मको अरे तारतम्य स्पष्ट कमी हा हे रूप सौंदर्य लावण्य ಗುಣಗಳಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಶಕ್ತಿಯಾದಿಗಳನ್ನು ಅನಂತ ಗುಣದಿಂದಾಗಿ ಮಧ್ಯದ ಅಂತರ ಇದೆ ರಮಾದೇವಿಗೂ ನಾರಾಯಣ ದೇವರಿಗೆ ಆಮೇಲೆ ರಮಾದೇವಿಗೂ ಚತುರ್ಮುಖ ಬ್ರಹ್ಮದೇವರಿಗೆ ಅನಂತ ಗುಣಗಳ ಅಂತರ ಇದೆ ಹೋಲ್ಕೆನೆ ಕೊಡಲಿಕ್ಕಾಗಲ್ಲ ಬೇರೆ ಯಾರೂ ಇಲ್ಲ ಆದ್ದರಿಂದ ಅವರ ಇವರೇ ಎಂದು ಹೇಳಬೇಕಷ್ಟೆ ಆ ಕ್ರಮದಲ್ಲಿ ಇರ್ಬೋದು ಇವೆಲ್ಲ ತೋಲ್ಸಿಕೊಡ್ತಾ ಇನ್ನು ತಾಭ್ಯಷ್ಟತೆಯ ಶತಗುಣ ಇರು ದಶತೋವರಿಷ್ಠ ಬೇರೆ ಬೇರೆ ಪುರ ಪುರಾಣಗಳಲ್ಲಿ ಪುರಾಣ उपरिषत् नूरू अथवा हतो सविप्तर केथ अरे आचार वो कड़े निर्णय को एको शब्द बहुत वचना शतविथ्यत नूरार जन सामू जन सैरिदे संख्य इष्टे निर्दिष्ट अभिप्राय अल बहुत वचना बहुत अंतरली तापर्य अब अत योजना तोरसिक मत दौड तो क्रम तोसको सात्विक राजसू तामसुँ जीवरल स्वाभाविकवान विभागे इतक यारूदू बाधक बेरिया कारण ना सात्विकरलो राजसे तामसूँ सकते भय इवर यार हेतने आचार्यू सुस्पष्ट सत्यांशन एसकोल अोता तारतम्य है ಜೀವತ್ರೈವಿಧ್ಯ ಇದೆ ಮೂರು ತರಹದಲ್ಲಿದ್ದಾರೆ ಜೀವರು ಇಷ್ಟೆಲ್ಲವನ್ನೂ ಕೂಡ ಹೇಳ್ತಾ ಮತ್ತು ಆ ಪದವಿಗೆ ಬರುವವರು ಅವರವರೇ ಬ್ರಹ್ಮಾದಿ ಪದವಿಗೆ ಅವರವರೇ ಬರ್ತಾರೆ ಬೆಳೀತಾ ಬೆಳೀತಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ಆಗೋಲ್ಲ ಯೋಗ್ಯತೆ ಯಾರದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ರಮಾನವೀಯರು ಆಗೋಲ್ಲ ಯೋಗ್ಯತೆ ಸಮಾನ ಇದೆ ಈಗ ಶರೀರಾದಿಗಳಿಂದ ವ್ಯತ್ಯಾಸ ವ್ಯತ್ಯಾಸ ಕಾಣಿಸ್ತೇನೆ ಯೋಗ್ಯತೆಯಲ್ಲಿ ಸಮಾನರಿದ್ದಾರೆ ಅಂತ ಮಾತಾಡ್ತಾರೆ ಅದು ತಪ್ಪು ಅಂತ ಅನ್ನೋದನ್ನು ಆಚಾರ್ಯರು ಪರಿಚಯ ಮಾಡಿಸ್ಕೊಟ್ಟು ಇದೆಲ್ಲ ಶಾಸ್ತ್ರದ ವಿಚಾರ ಕಡೇ ವಿಚಾರವನ್ನು ಹೇಳುದು ಪರಮಾತ್ಮೆ ಹೀಗೆ ಸೃಷ್ಟಿ ಮಾಡ್ತಾ ಮಾಡ್ತಾ ಜೀವರಿಗೆ ಅವರವರ ಗತಿಯನ್ನು ಹೊಂದಿಸ್ತಾ ಹೊಂದಿಸ್ತಾ ಒಂದು ದಿವಸ ಸೃಷ್ಟಿಸ್ಥಿತಿಯಾದಿ ವ್ಯಾಪಾರ ಎಲ್ಲ ನಿಂತು ಹೋಗಿಬಿಡುತ್ತಾ ಸಾಧ್ಯನೇ ಇಲ್ಲ ಇದ್ದೇ ಇರುತ್ತೆ ಆನಂದ್ಯಮೇ ಬಗಣಶೋಸ್ತಿ ಇತ್ತಂ ತತಃ ಸಕಲ ಕಾಲಗತಾಪ್ರವೃತ್ತಿ ಎಲ್ಲ ಕಾಲಕ್ಕೂ ಹೀಗೇ ಇರುತ್ತೆ ವ್ಯತ್ಯಾಸ ಆಗುವುದೇ ಇಲ್ಲ ಹೀಗೆ ಇರುತ್ತೆ ಅನ್ನೋದನ್ನು ಸ್ಫುಟವಾಗಿ ತೋರಿಸಿಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಇದೇ ವಿಚಾರವೇನೆ ಪರಮಾತ್ಮನ ಸಾಮ್ಯ ಅಲ್ಲ ಅವನ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಅವನ ತತ್ವಜ್ಞಾನದಿಂದಲೇ ಅವನ ಪರಮಪ್ರಸಾದ ಯಾರಿಗೋ ಅವನ ಮಾತ್ರ ಮೋಕ್ಷ ಸುಖೋದ್ರೇಕ ಸುಖಾಭಿರ್ಭಾವ ಅವನ ದ್ವೇಷೋದ್ರೇಕದಿಂದಲೇ ದುಃಖಾಭಿರ್ಭಾವ ಅಂತನ್ನುವ ದುಷ್ಟರಂಕ್ತಿ ಎರಡೂ ಇಲ್ಲ ಮಿಶ್ರಣರಾಗಿ ಬಿದ್ದಿರ್ತಾರೆ ತ್ರಿಭುವನಿರೆಯ ತ್ರಿದಿವ ನಿರೆಯ ಭೂ ಗೋಚರ ಇದಲ್ಲ ಮತ್ತು ನಾವು ಹೇಳಿದ್ದೇವೆ ಅಂತ ತಿಳ್ಕೊಳ್ಳಬೇಡಪ್ಪ ಇಷ್ಟು ವೇದಾ ಇಷ್ಟು ವಚನಗಳಲ್ಲಿ ಇದೆ ಅಂತನ್ನೋದನ್ನು ಪದ್ಯ ರೂಪದಲ್ಲಿ ಯೋಜನೆ ಮಾಡಿ ಸೇರಿಸಿ ನಾನಾ ಹೂವುಗಳನ್ನು ಹಾರ ಕಟ್ಟಿದಂತೆ ಒಳ್ಳಿಕ್ಕೆ ಒಂದೇ ಹಾರ ಸಮಾನ ಇದೆ ಹೂವುಗಳನ್ನು ಬೆಸದು ಬಿಸುದು ಚೆನ್ನಾಗಿ ಹಾರ ಮಾಡಿದಂತೆ ಪ್ರಮಾಣದ ತುದಿ ಭಾಗಗಳನ್ನೆಲ್ಲ ತಗೊಂಡು ಹಾರ ಮಾಡಿದ ಹಾಗೆ ಮಾಡ್ತಾರೆ ನಾರಾಯಣ ಸಹ ಇದೊಂದು ಬೇರೆ ವೇದವಾಕ್ಯ ಪುರುಷೋತ್ತಮೋಹಂ ಇದೊಂದು ಬೇರೆ ಕಡೆ ಬಂದರು ಎಲ್ಲ ಅದು ಒಂದು ಯೋಜನೆ ಒಂದು ಪದ್ಯದಲ್ಲಿ ಸೇರ್ಕೋಬೇಕು ಹಾಗೆ ಜೀವಾಕ್ಷಾರೇ ಹ್ಯಧಿಗತೋಸ್ಮಿತೋಷಾರ್ಥಂ ಮುಕ್ತೋಪಸರ್ಪ್ಯ ಯಹನಶ್ಚ ಕಶ್ಚಿತ್ ನಾನೇ ಮಧರ್ಮ ಪದಗಾತ್ಮದೃಗೇತ್ಯದೋಹಿ ನೋಡಲಿಕ್ಕೆ ಒಂದು ಶ್ಲೋಕ ಆದರೆ ಅನೇಕ ಪ್ರಮಾಣಗಳ ಸುರಿಮಳೆ ಅದರ ಪ್ರತೀಕವನ್ನೆಲ್ಲ ಹಿಡಿದಿರುವ ಶ್ಲೋಕ ಅದ್ಭುತವಾದ ಕ್ರಮದಲ್ಲಿ ಶ್ಲೋಕಗಳನ್ನು ಎಲ್ಲ ನಿರ್ಮಾಣ ಮಾಡಿ ಒಟ್ಟಾರೆ ಸರ್ವೋತ್ತಮೋ ಹದೇ ತದಾಜ್ಞೆಯೇವ ಚೇತು ಕ್ಷಮ ನ ಸರಿ ಸತು ಹರಿ ಪರಮಸ್ವತಂತ್ರ ಪರಮಾತ್ಮನೇ ಸರ್ವೋತ್ತಮ ಅವನೇ ಸರ್ವಜ್ಞ ಇದ್ದಾನೆ ಸ್ವತಂತ್ರನಲ್ಲಿದ್ದಾನೆ ಅವನ ಆಜ್ಞೆಯಿಂದ ಇದೆಲ್ಲ ನಡೀತಾ ಇದೆ ಅವನು ಒಲಿಸಿಕೊಂಡರೆ ಮಾತ್ರನೇ ಕಷ್ಟಗಳಿಂದ ದೂರ ಆಗಬಹುದು ಹೊರತಾಗಿ ಇನ್ನೇನು ಮಾಡಿದರೂ ಇಲ್ಲ ಅವನು ಯಾವಾಗ ಒಲಿತಾನೆ ಏನು ಒಲಿತಾನೆ ಅದೆಲ್ಲ ಸಾಧನದ ಬಗ್ಗೆ ಕೇಳಿದಾಗ ಮುಂದೆ ಹೇಳಿಕೊಂಡು ಹೋಗ್ತಾನೆ ಪೂರ್ಣಾಜ್ಞೆಯ ಆತ್ಮ ಗಣಿತಾತ್ಮ ಗಣಿತ ನಿತ್ಯ ಗುಣಾನುಗೋಸವು ಇತ್ಯ ವೇದವಚನಾನಿ ಪರೋಕ್ತಯಶ್ಚ ಅದಕ್ಕೆ ಅಂತಹ ಪರಮಾತ್ಮನನ್ನು ಸ್ಪಷ್ಟವಾಗಿ ತಿಳಿಸಿಕೊಡಲಿಕ್ಕೆ ಎಲ್ಲ ವೇದವಚನಗಳು ಎಲ್ಲ ಸದ್ಯುಕ್ತಿಗಳು ಸಮಗ್ರ ಶಾಸ್ತ್ರ ಅದಕ್ಕೆ ಹೊರಟಿದ್ದಾವೆ ಹಾಗಾದರೆ ಸಮಸ್ತ ಶಾಸ್ತ್ರಾರ್ಥದ ಸಾರ ಏನು ಭಗವಂತನ ಅನಂತ ಗುಣತ್ವವನ್ನು ಅನಂತ ಗುಣ ಪರಿಪೂರ್ಣತ್ವವನ್ನು ಅದರಂತೆ ಸರ್ವೋತ್ತಮತ್ವ ಸರ್ವಜ್ಞತ್ವಾದಿಗಳನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾವೆ ಇದೇ ಮುಖ್ಯ ಉದ್ದೇಶ ಅದರಿಂದಲೇ ನಮಗೆ ಪ್ರಯೋಜನ ಇರೋದು ಅದನ್ನೇ ಹೇಳ್ತಾ ಇದ್ದಾವೆ ಎನ್ನುವುದನ್ನು ತೋರಿಸಿ ಒಂದಪ್ಪ ಶಾಸ್ತ್ರಾಂತ ಮುಕ್ತೀರಿ ಯಾವುದು ಅದರ ಬಗ್ಗೆ ಬೆಳಕು ಚೆನ್ನಿ ತೋರಿಸ್ತಾರೆ ಯೃಗಾದಿ ಎಷ್ಟು ಚತ್ವರಃ ಪಂಚರಾತ್ರ ಪಂಚಭಾರತೀ ಮುಲರಾಮಾಯಣಂ ಬ್ರಹ್ಮ ಸೂತ್ರಮಾನಂ ಸ್ವತಃ ಇವುಗಳಲ್ಲಿ ಯಾವ ಭಾಗವೂ ಕೂಡ ಇಲ್ಲಿ ಮೋಹನಗಿಹನಂತಲೂ ಇಲ್ಲ ಯೃಗಾದಿ ನಾಲ್ಕು ಋಗ್ವೇದ ಯಜುರ್ವೇದ ಸಾಂಗ್ವೇದ ಅಥರ್ವೇದ ಇದರ ವಿದವ್ಯಾಸದೇವರೇ ಅಲ್ಲಲ್ಲಲ್ಲಲ್ಲಿ ಉಲ್ಲೇಖ ಮಾಡಿದ್ದಾರೆ ವಿಷ್ಣು ತತ್ವ ಆಚಾರ ಮಧ್ಯ ಮತ್ತೆ ತೋರಿಸಿಕೊಳ್ಳುತ್ತಾರೆ ಇದನ್ನು ಅದನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಸೇರಿಸಿದರು ಇನ್ನು ಪಂಚರಾತ್ರಾಗಮ ಮತ್ತು ಭಾರತ ಇಲ್ಲಿ ತಿದ್ದಬೇಕಾದ ಅಂಶ ಅಂತ ಕೂಡ ಇಲ್ಲ ಏನು ಹೇಳಿದ್ದಾರೋ ಅದು ಪ್ರಮಾಣ ಮೇಲ್ನೋಟಕ್ಕೆ ಕೆಲವೊಮ್ಮೆ ಅರ್ಥ ಆಗ್ತಾ ಇದ್ದರೆ ವಿಚಾರ ಮಾಡಿ ಸರಿಪಡಿಸ್ಕೊಳ್ಬೇಕು ಪುರಾಣದಲ್ಲಿ ಹಾಗಲ್ಲ ಪುರಾಣದಲ್ಲಿ ದರ್ಶನ ಭಾಷಾ ಅಂತಿದೆ ಅದು ಆ ದರ್ಶನದಲ್ಲಿ ಏನಿದೆ ಹೇಳಿಬಿಟ್ಟಿರ್ತಾರೆ ದರ್ಶನ ಅಂದರೆ ಸಿದ್ಧಾಂತಗಳು ಶೈವರು ಹೀಗೆ ಹೇಳ್ತಾರೆ ಬೌದ್ಧರು ಹೀಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟಿರ್ತಾರೆ ಹೇಳ್ತಾರೆ ಅಂತ ಹೇಳಿರೋಲ್ಲ ಅವರು ಮತವನ್ನು ಅನುವಾದ ಮಾಡಿಬಿಟ್ಟಿರ್ತಾರೆ ನಮಗದು ಬೇಡ ಅನಿಸಿದರೆ ಬಿಟ್ಬಿಡಬಹುದು ಅದನ್ನು ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂದರೆ ಬಿಟ್ಬಿಡಬಹುದು ಅದನ್ನು ಭಾರತ ಪಂಚರಾಸ್ತ್ರಾಗಮ ಮತ್ತು ವೇದಗಳಲ್ಲಿ ಅಂತಹ ಯಾವ ಭಾಗವೂ ಇಲ್ಲ ಅಂದರೆ ಮೋಹಕ ಭಾಗ ಇಲ್ಲವೇ ಇಲ್ಲ ಮೋಹಕಾಂತಿಯಲ್ಲಿ ವ್ಯವಹಾರ ಇದೆ ಅಂತಹ ಭಾಗ ಇಲ್ಲ ಅದರಂತೆ ಮೂಲರಾಮಾಯಣ ಮತ್ತು ಬ್ರಹ್ಮಸೂತ್ರಂ ಇದೆಲ್ಲದಕ್ಕೂ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರ ಇದು ಸ್ವತಃ ಮಾನ ಸ್ವಾಭಾವಿಕವಾದ ಪ್ರಮಾನಗಳು ಇಲ್ಲಿ ಬೇರೆ ವಿಚಾರ ಇಲ್ಲವೇ ಇಲ್ಲ ಅವಿರುದ್ಧಯತ್ವಸ ಪ್ರಮಾಣ ತಚ್ಚಣ್ಯತ್ವ ಇದಕ್ಕೆ ಯಾವುದು ವಿರುದ್ಧ ಇಲ್ಲ ಅದು ಪ್ರಮಾಣ ಇದಕ್ಕೆ ವಿರುದ್ಧವಾಗಿರೋದು ಎಲ್ಲೇ ಹೇಳಿರಲಿ ಅದು ಅಪ್ರಮಾಣ ಕಿತ್ತು ಬಿಸಾಡಬೇಕ ತಗೊಳ್ಬಾರ್ದು ಅದು ಯೋಗ್ಯ ಅಲ್ಲ ಯಾಕಂದರೆ ವೈಷ್ಣವಾಣಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪುರಾಣಗಳಲ್ಲಿ ಮೂರು ಪ್ರಕಾರ ಇದೆ ವೈಷ್ಣವ ಪುರಾಣ ಬ್ರಾಹ್ಮಪುರಾಣ ಶೈವ ಪುರಾಣ ಅಂತ ಅಂದರೆ ಮತ್ತೊಂದು ತರಹದ ವ್ಯವಹಾರ ಇದೆ ಸಾತ್ವಿಕ ಪುರಾಣ ರಾಜಸ ಪುರಾಣ ತಾಮಸ ಪುರಾಣ ಆಚಾರ ಆ ಶಬ್ದ ಆಚಾರ ತಗೊಳ್ಳೋದು ಹೀಗೆ ವೈಷ್ಣವ ಬ್ರಾಹ್ಮಣ ಶೈವ ಅಂತ ವೈಷ್ಣವ ಪುರಾಣಗಳೆಲ್ಲ ಪಂಚರಾತ್ರಾಗಮವನ್ನು ಅನುಸರಣೆ ಮಾಡುತ್ತಾ ಇದರಿಂದಾಗಿ ಆ ಪುರಾಣಗಳನ್ನು ಸಮಗ್ರ ಪುರಾಣಗಳಲ್ಲಿ ಮುಖ್ಯಾಂಶವನ್ನೆಲ್ಲ ಗ್ರಹಣ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಏನಾದ ವ್ಯತ್ಯಾಸ ಆ ಭಾಗ ಮಾತ್ರ ಮೋಹಕಾಂಶ ಅಂತ ತಿಳಿದಿ ಈ ರೀತಿಯಲ್ಲೇ ಯಾಕೆ ಇದಕ್ಕೆ ವಿರುದ್ಧವಾದದ್ದು ಹೆಚ್ಚು ಕಾಣುವಲ್ಲ ಅಲ್ಲಿ ಪ್ರಮಾಣ ಮನ್ವಾದ್ಯ ಸ್ಮೃತಿಯ ಅಪಿ ಅನುಕೂಲತಃ ಮನ್ವಾದಿ ಸ್ಮೃತಿಗಳಿದ್ದಾವೆ ಮನುಸ್ಮೃತಿ ಪಾರಾಶರ ಸ್ಮೃತಿ ವಿಷ್ಣುಸ್ಮೃತಿ ಯಾಜ್ಞವಲ್ಕ ಸ್ಮೃತಿ ಅಂತ ಹದಿನೆಂಟು ಮಹಾಸ್ಮೃತಿಗಳು ಆಮೇಲೆ ಬೇರೆ ಬೇರೆ ಉಪಸ್ಮೃತಿಗಳು ಉಂಟಿದ್ದಾರೆ ಅವುಗಳನ್ನೆಲ್ಲ ಹೇಗೆ ಅದಕ್ಕೆ ಅದನ್ನೂ ಆಚಾರ್ಯ ನಿರ್ಣಯ ಮನ್ವಾದಿ ಸ್ಮೃತಿಗಳಲ್ಲಿ ಇದಕ್ಕೆ ಅನುಕೂಲ ಇದ್ದರೆ ತಗೊಳ್ಬೇಕು ಮನುಸ್ಮೃತಿಯಲ್ಲೂ ವಿರುದ್ಧವಾಗಿತ್ತು ಹೇಳಿದರೆ ಶಾಸ್ತ್ರಕ್ಕೆ ವಿರುದ್ಧವಾದ ಅಂಶ ಕಂಡರೆ ಕಿತ್ತ ಕಲಿಯಿತು ಅದನ್ನು ತಗೋಬೇಕಾಗಿಲ್ಲ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಹೇಳಿದ್ದರೆ ಮಾತ್ರ ಅದು ಸ್ವೀಕಾರಕ್ಕೆ ಅರ್ಹವೇ ಹೊರತು ವಿರುದ್ಧವಾದದ್ದು ಅಲ್ಲ ಏತೇಶೋ ವಿಷ್ಣೋರಾಧಿಕ್ಯ ಉಚ್ಚತೈನ್ಯಸ್ಯ ನ ಕ್ವಚಿತೇ ಒಟ್ಟಾರೆ ಶಾಸ್ತ್ರದಲ್ಲಿ ಮುಖ್ಯ ಗುರಿ ಏನು ಅಂತಂದರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳೋದೇ ಗುರಿ ಅದರ ವಿರುದ್ಧ ಹೇಳಿತ್ತು ಅಂತಂದರೆ ಮನಸ್ವೀಕಾರ ಮಾಡಬಾರದು ಬಿಡ್ತಾರ ಬೇರೆಯವರು ಜಗಳ ತಕ್ಕೊತಾರೆ ವೈಷ್ಣವ ಪುರಾಣ ಶ್ರೇಷ್ಠ ಅಂದೇ ಶೈವ ಪುರಾಣ ಶ್ರೇಷ್ಠ ಅದೇ ಶಾಸ್ತ್ರ ವೇದಲ್ಲೂ ಅದನ್ನೇ ಹೇಳಿದ ನಾವು ಸಮರ್ಥನೆ ಮಾಡ್ತೇವೆ ನಿಮ್ಮದೇ ತಪ್ಪು ನೀವು ವಿಷ್ಣು ಸರ್ವತ್ಮ ಮತ್ತು ಹೇಳೋದೇ ತಪ್ಪು ಶಿವಸರ್ವತ್ಮತ್ವ ಹೇಳೋದೇ ಸರಿ ವೇದ್ದಲ್ಲೇ ಹೇಳ್ತಾ ಇರ್ತಾರೆ ತಪ್ಪ್ಯಮಾನಾಯ ಸರಿರೇ ಯಾರು ರುದ್ರದೇವರು ಅಂತಂದರೆ ರುದ್ರ ಸುಪ್ತವನ್ನು ತೆಗೆದು ನೋಡಿದ್ರೆ ಗೊತ್ತಾಯ್ತೀ ಏ ನಮ್ಮ ಮಹತ್ವ ಏನು ಅಂತ ಹೇಳ್ತಾರೆ ನಮ್ಮ ಶಂಭಾಯುಚ ಶಂಕರಾಯುಚ ಅಯ್ಯ ಅದನ್ನು ಒಂದೊಂದು ಒಂದೊಂದು ಹೇಳ್ತಾ ಹೋದರೆ ಅವರ ಮಹತ್ವವನ್ನು ಅವರಿಂದಲೇ ಎಲ್ಲ ಅಂತ ಹೇಳ್ತಾರೆ ಆದರೆ ಹ್ಯಾ ನಿರ್ಣಯ ಮಾಡಬೇಕಾಯಿತು ವಯದ್ದಲ್ಲೇ ವಿರುದ್ಧ ವಿರುದ್ಧವಾಗಿ ಕಾಣುತ್ತೆ ಅದರಂತೆ ಪುರಾಣಗಳೆಲ್ಲ ಆ ಕಾಣುತ್ತೆ ನಾ ಹೇಳಿದ್ದೆ ಸರಿ ನೀವೇ ಹೇಳಿದ್ದೆ ತಪ್ಪು ಉಲ್ಟಾ ಯಾಕಾಗಬಾರ್ದು ಈ ರೀತಿಯಲ್ಲಿ ವಿಚಾರ ಮಾಡುವವರಿಗೆ ತುಂಬ ಸುಲಭವಾದ ಯುಕ್ತಿಯನ್ನು ತೋರಿಸಿಕೊಟ್ಟು ಆಚಾರ್ಯರು ಬಹಳ ಚೆನ್ನಾಗಿ ತೋರಿಸಿಕೊಡ್ತಾರೆ ಒಂದು ವಿಶಾಲವಾಗಿ ಚಿಂತನೆ ಮಾಡುವಂತಹ ಜ್ಞಾನಿಗಳಿಗೆ ತೋರಿಸಿಕೊಟ್ಟು ಅಂದ್ರಪ್ಪ ಬ್ರಹ್ಮಸೂತ್ರ ನಿರ್ಣಯ ಅದನ್ನು ನಿರ್ಮಾಣ ಮಾಡಿದ್ದೇ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರ ಹೊರಟಿದ್ದೇ ಏನು ವೇದಶಾಸ್ತ್ರಗಳ ಅಭಿಪ್ರಾಯ ಅಥಾಥೋ ಬ್ರಹ್ಮಜಿಜ್ಞಾಸ ಸಮಗ್ರ ವೇದಶಾಸ್ತ್ರಗಳಲ್ಲಿ ಯಾರು ಪರಬ್ರಹ್ಮ ಅಂತ ವಿಚಾರ ಮಾಡಿಕೊಳ್ಳ ಬನ್ನಿರಿ ಅದನ್ನೇ ವಿಚಾರ ಮಾಡಿದ್ದಾರೆ ಪಥ್ಯುರಸಾಮಂಜಸ್ಯ ಪಶುಪತಿ ಇಂತೂ ತಗೊಳ್ಳಬಾರದು ಯಾಕೆ ಅವರಿಗೆ ದೋಷ ಇದೆ ಇವೆಲ್ಲ ನಾನಾ ಥರ ವರ್ಣನೆ ಮಾಡಿ ವರ್ಣನೆ ಮಾಡಿದ್ದಾರೆ ಸೂತ್ರವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಸೂತ್ರನೂ ಕೆಡಿಸಿ ಕೂತಾಗ ಸೂತ್ರಕ್ಕೂ ಅಪಾರ್ಥಗಳನ್ನೆಲ್ಲ ಮಾಡಿ ಕೂತರೆ ಅದು ಕೂಡ ಆಗೋಲ್ಲ ಅವು ಗೊತ್ತಾಗೋದಿಲ್ಲ ಕಷ್ಟ ಸೂತ್ರವನ್ನು ನೋಡಿ ನಿರ್ಣಯ ಮಾಡಿ ತಿಳ್ಕೊಳ್ತೀವಿ ಏನು ಬೇಕಾದ್ರೆ ಭಾಷ್ಯಾ ಮಾಡಬೇಕು ತುಂಬ ಕಷ್ಟ ಭಾಷ್ಯಾ ಟೀಕಾ ಟಿಪ್ಪಣಿ ಪ್ರಕರಣಗಳನ್ನು ತೋ ಓಹ್ ಅದಾಗದೇ ಇರೋ ಕೆಲಸ ಹಾಗಾದ್ರೆ ಏನು ಮಾಡಬೇಕು ಅಂತಹ ಅಧಿಕಾರಿಗಳೇನು ಮಾಡಬೇಕು ಏನು ಬೇಡ ಕುತ್ಕೊಂಡು ವಿಚಾರ ಮಾಡಿ ಈ ಕಡೆಯಲ್ಲಿ ವೈಷ್ಣವ ಪುರಾಣ ಈ ಕಡೆಯಲ್ಲಿ ಶೈವ ಪುರಾಣ ಎರಡೂ ಇಟ್ಕೊಂಡು ಈ ಪುರಾಣದ ಸಲೀನೋ ಈ ಪುರಾಣದ ಸಲೀನೋ ಸಂದೇಹ ಇದೆಯಟ್ಟೆ ಒಂದು ಕಡೆಯಲ್ಲಿ ಉರುದ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಡ್ಡಡ್ಡ ಕುಂಡ್ರೆ ಅಂಜಲಿ ಸ್ಕಾಂದು ಪುರಾಣದಲ್ಲೂ ಅದ್ಭುತವಾಗಿ ಲಿಂಗೋಪಾಖ್ಯಾನ ಅಂತಿದೆ ಅದನ್ನು ಜ್ಯೋತಿರ್ಲಿಂಗೋಪಾಖ್ಯಾನ ಏನು ಹೇಳ್ತಾರದನ್ನು ವಿಚಿತ್ರ ವಿಚಿತ್ರ ಕಥೆಗಳನ್ನು ಹೇಳಿ ಒಂದು ಗವಾಡ್ಡಿ ಜ್ಯೋತಿರ್ಲಿಂಗ ಇತ್ತು ಅದನ್ನು ಒಂದು ಹಂದಿ ಬಂತು ನೋಡೋಕ್ಕೆ ಇಷ್ಟು ಹಂದಿ ರೂಪದಲ್ಲಿ ಬಂದಿದ್ದ ಹಂಸರೂಪದಲ್ಲಿ ಬ್ರಹ್ಮ ಹೊಂದಿದ್ದ ಇಬ್ಬರಿಗೂ ಹೇಳ್ತಂತೆ ಆ ಜ್ಯೋತಿರ್ಲಿಂಗ ಹೋಗಿ ನಾನು ತುಳಿದಿ ಗೂಡ ನೋಡ್ಕೊಂಡು ಬನ್ನಿ ಹೋದು ಮೂಲಾನ್ವೇಷಣ ಲಿಂಗ ಮೂಲಾನ್ವೇಷಣ ಕಥ ಅಂತ ಹೊರಟಿನ ಅವ್ ಮೇಲೆ ನೋಡ್ಕೊಂಡ್ಬನ್ನಿ ಮೇಲೆ ಹೋದರು ಬ್ರಹ್ಮದೇವರು ಹಂಸರೂಪದಲ್ಲಿ ಎಟ್ಟು ಹೋದು ಲೂಸಿಗಳಿ ಕೇದಿಗೆ ಹೂ ಬೀಳ್ತಿತ್ತಂತು ಮೇಲಿಂದ ಬೀಳ್ತಿತ್ತಂತು ಬ್ರಹ್ಮದೇವ್ ಲೆಕ್ಕ ಹಾಕಿದ್ರು ಆ ಈ ಮೇಲೆ ಅಂತಂದರೆ ಎಲ್ಲ ತುದಿಯಿಂದಲೇ ಬೀಳ್ತಿರ್ಬೇಕು ಯಾಕೆ ಅಲ್ಲಿ ತನಕೋ ಕೇದಿಗೆ ಎಲ್ಲಿಂದ ಬೀಳ್ತಾ ಇದ್ದೀಯಾ ನೀ ತುದಿಯಿಂದಲೇ ಬೀಳ್ತಾ ಇದೆಯಾ ಅದಲ್ಲೋ ಏನು ಹೇಳ್ತಾ ಕೇಳಿಸ್ಕೊಳ್ಳೆ ಸೀದಾ ಬಂದರು ಅಯ್ಯ ನಾನು ನೋಡಿದ್ದೀನಿ ಅಂತ ಜ್ಯೋತಿರ್ಲಿಂಗಕ್ಕೆ ಅರ್ಥ ಆಗೋಲ್ಲವಾ ಸರ್ವಜ್ಞಲಿಂಗ ಅರ್ಥ ಆಗೋಯ್ತು ಅದಕ್ಕೆ ಬ್ರಹ್ಮ ಸುಳ್ಳು ಹೇಳಿದ್ದೀಯಾ ನಿನಗೆ ಲೋಕದಲ್ಲಿ ಪೂಜೆ ಆಗೋಗ್ಬೇಡ ಪಾಪ ವಿಷ್ಣು ಹಂದಿ ಕೆಳಗಡೆಯಲ್ಲೂ ಹೋಯ್ತು ಅದು ಭೂಮಿ ಬರ್ಕೊಂಡು ಹೋಗುತ್ತಲ್ಲ ಎಲ್ಲ ಹೋಯ್ತು ಪಾಪ ಏ ಸೋತು ಸುಣ್ಣ ಆಗಿ ಪಾಪ ಹಂದಿ ಶ್ವೇತವರ ಬಂತು ಯಾಕಪ್ಪ ವಿಷ್ಣು ಏನಾಯಿತೋ ಇಲ್ಲ ನನ್ನ ಬುಡ ನೋಡೋಕ್ಕಾಗಲಿಲ್ಲ ಹಾಂ ನಿಜ ಹೇಳ್ತಾ ಇದ್ದಾನೆ ವಿಷ್ಣು ನೀರಿಗೆ ಎಲ್ಲರೂ ಪೂಜೆ ಮಾಡಬೇಡಿ ಇದೊಂದು ಕಟ್ಟು ಕಥೆಯನ್ನು ಕಟ್ಟಿಟ್ಟಿದ್ದಾರೆ ಪುರಾಣದಲ್ಲೇ ಈ ಜಾನಪದರು ಕಟ್ಟಿಟ್ಟ ಕಥೆಯನ್ನು ಪುರಾಣದಲ್ಲಿ ಹಾಗೇ ಯೋಜನೆ ಮಾಡಿದ್ದಾರೆ ಪುರಾಣದಲ್ಲಿದೆ ವೇದವ್ಯಾಸ ದೇವರೇ ನಿರೂಪಣೆ ಮಾಡಿದ್ದಾರೆ ಯಾಕೆ ಅಂತಂದರೆ ಅವರ ದರ್ಶನದಲ್ಲಿ ಅವರು ಏನು ಹೇಳ್ತಾರೆ ಸುಮ್ಮನೆ ಹೇಳಿಟ್ಟಿದ್ದಾರ್ಟೆ ಆಗ ಅಚ್ಚರಿನೋ ಇಚ್ಚರಿನೋ ಗೊತ್ತಾಗೋದು ಹೇಗೆ ನಿರ್ಣಯವಾಡುವಂತಹ ವಾಕ್ಯ ಹೇಳೋಣವಾ ನೋಡಿ ಇಂತಹದ್ದಿದೆ ಅಂತ ತೋರಿಸಿಕೊಟ್ಟು ಅದನ್ನ ಸ್ಪಷ್ಟವಾಗಿ ಅಥತ್ಯಾನಿ ತೃತ್ಯ ದರ್ಶಯಸ್ಸು ಮಹಾರಾಂಜ ಯೇಷಮೋಹಂ ಸಲ್ಯಾಹು ಯೋಜನಾನು ಮೋಹಯತಿ ಶೈವಪುರಾಣದಲ್ಲಿ ಹೀಗೆ ಒಂದು ಕಾಣುತ್ತೆ ಶೈವಪುರಾಣಗಳಲ್ಲಿ ರುದ್ರದೇವರಿಗೆ ವಿಷ್ಣು ಆದೇಶ ಕೊಡುತ್ತಾನೆ ನಾನು ನಿನ್ನ ತಾತ ನೀನು ನನ್ನ ಮೊಮ್ಮಗ ನಾ ಹೇಳಿದಂತೆ ಕೇಳು ಜೀವರು ತ್ರಿವಿಧ ಇದ್ದಾರೆ ಅದರಲ್ಲಿ ಮೂರನೇ ತರಹದ ಜೀವರು ಉದ್ಧಾರ ಆಗಬೇಕಾಗಿದ್ದರೆ ಅವರವರ ಗತಿಯನ್ನು ಹೊಂದಬೇಕಾರೆ ಅವರಿಗೇನು ಬೇಕೋ ಆ ಆಹಾರ ಕೊಡಬೇಕು ಇಲ್ಲ ಅವರು ಉಪವಾಸ ಬಿದ್ದು ಸಾಯ್ತಾರೆ ತಮ್ಮ ಅಭಿರುಚಿಗೆ ಬೇಕಾದದ್ದು ಸಿಗಲಿಲ್ಲ ಅಂದರೆ ಉಪವಾಸ ಬಿದ್ದಿರ್ತಾರೆ ಅಂದರೆ ಅವರು ಬೌದ್ಧಿಕ ಉಪವಾಸವನ್ನು ಕಳಿಯಬೇಕಾದ್ರೆ ಅವ್ರಿಗೆ ಏನೇನು ಬೇಕೋ ಆ ಕಟ್ಟುಕತೆಗಳನ್ನು ನೀವು ಮಾಡಿಕೊಡ್ಬೇಕು ನೀವು ಮಾಡಿಕೊಡುವುದು ಸುಳ್ಳು ಕೊಳ್ಳು ಇಲ್ಲದೆ ಇರೋದನ್ನೆಲ್ಲ ಕಥೆಯನ್ನೆಲ್ಲ ಹೇಳು ಅಥತ್ಯ ಇಥತ್ಯ ಅಂತಂದರೆ ವಿರುದ್ಧವಾದ ಸತ್ಯ ಇರೋದು ಸೃಷ್ಟಿಯಾದ ಕರ್ತೃತ್ವ ನನಗೆ ನಿನಗಿದೆ ಎಂದು ಹೇಳು ಭಗವಂತ ಆದೇಶ ಕೊಡ್ತಾನೆ ನಿನ್ನ ಪ್ರಕಾಶ ಮಾಡಿಕೊ ನನ್ನನ್ನು ಮುಚ್ಚಿಡು ಇಂಥದ್ದೆಲ್ಲ ಕೆಲಸಗಳನ್ನು ಮಾಡಿ ನೀನೇ ಪಾಶುಪಥಾದ್ಯಾಗಮ ಪ್ರವರ್ತನೆ ಭಗವಂತ ಆದೇಶ ಕೊಟ್ಟಿದ್ದಾನೆ ಅದಕ್ಕೆ ಪಾಶುಪತಾದ್ಯಾಗಮ ರಚನೆಯಾಗಿದೆ ಅಂತ ನೀನು ಯಾವ ನಂದುಕೊಂಡಿದ್ದಾರಲ್ಲ ಶೈವಪುರಾಣ ಅಲ್ಲೇ ಆ ಮಾತಿನ ನಚ ತಥಾ ವೈಷ್ಣವ ಪುರಾಣದಲ್ಲಿ ರುದ್ರದೇವನ ಹೀಗೆ ಹೇಳಿದ್ರು ವಿಷ್ಣುವಿಗೆ ಎಲ್ಲಾನೇ ಇದೆಯಾ ಇಲ್ಲ ಸಾಕಾಯ್ತಲ್ಲ ಅಲ್ಲಿಗೆ ಎಲ್ಲೂ ವಿರೋಧ ಇರೋದು ನಿಜ ಅದ್ರಲ್ಲಿ ಯಾವುದೋ ಒಂದು ಸುಳ್ಳು ಇರಬೇಕು ಯಾವುದೋ ಒಂದು ಸತ್ಯ ಇರಬೇಕು ಯಾವ್ದು ಸುಳ್ಳು ಶೈವ ಪ್ರಾಣದಲ್ಲೇ ಹೀಗೆ ಹೇಳ್ತಾ ಇದ್ದಾರೆ ಹೇಳಿ ತಕ್ಷಣಕ್ಕೆ ಹೇಳ್ತಾರೆ ಇದನ್ನೇನು ಚಮತ್ಕಾರದ ಚರಿತ್ರೆ ಹೇಳ್ತಾರಂತೆ ಅದನ್ನು ಆ ಚರಿತ್ರೆಯನ್ನು ಸ್ವಲ್ಪ ಲೌಕಿಕವಾಗಿ ಮಿಶ್ರಣ ಮಾಡಿ ಹೇಳ್ತಾರೆ ರುದ್ರದೇವರು ತೋರಿಸಿದ್ರಂತೆ ಅದನ್ನು ಯಾರಿಕತೆಯಲ್ಲೆಲ್ಲ ಮಾಡಿರುವ ಕಥೆ ಇರಬೇಕು ಪ್ರಾಯ ಪ್ರಕಾರ ತೋರಿಸ್ತಾರಂತೆ ಅದರ ಒಂದು ಪಾಶ್ಪತಾಧ್ಯವನ್ನು ಒತ್ತಾಗಿ ಕುತ್ಕೊಂಡಿದ್ದಾರೆ ಯಾರು ಸ್ಕಂದ ಸ್ಕಂದ ಯಾರು ಸುಬ್ರಹ್ಮಣ್ಯ ಗೊತ್ತಾಕುತ್ತಿದ್ದಂತೆ ಗೊತ್ತಾಕುತ್ತಿದ್ದಾಗ ಕಾಲಕ್ಕೆ ನೋಡಿದ್ರು ಮಹರ್ ಏಯ್ ಏನು ಓದ್ತಾ ಇದ್ದೀವಿ ಇನ್ನು ನೀವೇ ಬರೆದಿತ್ತು ದಂಟು ಶಾಸ್ತ್ರ ನಮ್ಮ ತಂದೆಗಳೇ ಬರೆದಿದ್ದು ಉಂಟು ಸ್ವಲ್ಪ ಆದನ್ನ ಮಾಡ್ರನೈಸ್ ಮಾಡಿದ್ದಾರೆ ಆ ಚರಿತ್ರೆ ಕೆಳಗೆ ತೋರಿಸಿದ್ರಂತ ಅಪ್ಪ ಹುಡುಗ ತಿಂಡಿ ಸಮಯ ಸ್ಕೂಲ್ಗೆ ಹೋಗಬೇಕು ಮನೆಯಲ್ಲಿ ಜಗಳ ಕಾಯ್ಕೊಂಡು ಬಂದಿದ್ದಾನೆ ಅಮ್ಮನ ಹತ್ರ ಸರಿಯಾಗಿ ತಿಂಡಿ ಮಾಡಿಲ್ಲ ನಿಮ್ಗೆ ಅದಿಲ್ಲ ಇದಿಲ್ಲ ಅಪ್ಪ ಹೋಟ್ಲ್ ಇಟ್ಟಿದ್ದಾನೆ ಉಡುಪಿಯ ಹೋಟ್ಲು ಅಲ್ಲಿಗೆ ಬಂದ ನಾನು ಅಪ್ಪನ ಹತ್ರ ತಿಂತೇನೆ ಅಂತ ಬಂದು ಕೂತ್ಕೊಂಡ ಟೇಬಲ್ ಮೇಲೆ ಕುತ್ಕೊಂಡ ಅದು ಕೊಡಿ ಇದು ಕೊಡಿ ಅಂದರೆ ಅವರಪ್ಪ ಕಪಾಳ ಕೊಡ್ದು ಹೊಡ್ಸಿದಂತ ಹಾಂ ಮನೆ ಮನೆಯಲ್ಲಿ ರುಚಿ ರುಚಿಯಾಗಿ ಒಳ್ಳೆ ಶುಚೋದ್ಭೂತವಾಗಿ ಅಯ್ಯೋ ತುಪ್ಪ ತುಪ್ಪ ಚೆನ್ನಾಗಿ ಮಾಡಿರ್ತಾರೆ ಇಲ್ಲ ಅದು ಏನೋ ಅಬ್ಬೆವರು ಹೊಡೆದಿರ್ತಾರೋ ಅದೇನು ಹೊಡೆದಿರ್ತಾರೋ ಏನೇನು ಕೆಟ್ಟ ಕೆಟ್ಟದಾಗಿ ಅಂತಾರೆ ಯಾರು ಶುಚಿನ್ ಭಾವನೆ ಹೊಡ್ತಾರೆ ಅಲ್ಲಿ ಹೊಲಸ ಕೈಯಲ್ಲಿ ಅದು ಏನೇನು ಇಲ್ಲೆಲ್ಲ ತಿಂದರೆ ಆರೋಗ್ಯ ಕಡತ್ತೆ ಮನೆಗೆ ಹೋಗು ಅಮ್ಮ ಸ್ವಚ್ಛಭೂತವಾಗಿ ಮಾಡಿರ್ತಾಳೆ ಅದು ಅಲ್ಲಪ್ಪ ನೀನೇ ನಡೆಸ್ತಾ ಇದೆಯೋ ಹೋಟ್ಲು ನಾನೇ ಬಿಸ್ನೆಸ್ಗೋಸ್ಕರ ಏನೇನು ಮಾಡ್ತಿರ್ತೇನೆ ಅವೆಲ್ಲ ರುಚಿಯಾಗಿಂತ ಏನೇನು ಕೊಳತು ಅಳಿಸುತ್ತು ತೊಳಸುತ್ತೋ ಎಲ್ಲ ಹಾಕ್ತಿರ್ತೇನೆ ಇದೆಲ್ಲ ತಿನ್ಬೇಡ ಮನೆಗೆ ಹೋಗ್ತೀನಿ ಉಂಟು ಓಡಿಸೋದ್ ನೋಡಿದ್ಯಾ ಹೀಗೇ ಇರೋನ್ ತೋರಿಸ್ತದೆ ಅಂದರೆ ನನಗೆ ಬೇರೆ ಆದೇಶ ಇದೆ ಇಂಥದ್ದೆಲ್ಲ ರಚನೆ ಮಾಡಬೇಕು ಮೋಸ ಮಾಡಬೇಕು ಅಂತಲೇ ಆದೇಶ ಇದೆಯಪ್ಪ ಅದಕ್ಕೆ ಮಾಡ್ತಾ ಇದ್ದೇನೆ ನೀನು ಅದನ್ನು ಹಿಡ್ಕೊಂಡು ಹಾಳಾಗಬೇಡ ಅಂದರೆ ಹಾಳು ಮಾಡಲಿಕ್ಕೆ ಅಂತಲೇ ಮಾಡ್ತಾ ಇದ್ದೇನೆ ಅಪಾರ್ಥ ಬರಲಿಕ್ಕೆ ಅವಕಾಶ ಇದೆ ಹಾಳು ಮಾಡ್ತೇನೆ ಅಂತ ಅರ್ಥ ಅಲ್ಲ ಅವರವರ ಯೋಗ್ಯತೆಗೇನು ಬೇಕೋ ಆ ಆಹಾರ ಕೊಡ್ತಾ ಇದ್ದೇನೆ ನೀನು ಅಂಥ ಯೋಗ್ಯತೆಯವನಲ್ಲ ನೀನು ಸಾತ್ವಿಕ ನೀನು ಬೇರೆ ತಗೋ ನೀನು ವೈಷ್ಣವಾಗಮಗಳನ್ನು ಹಿಡಿದು ಉದ್ಧಾರ ಆಗುವಂತ ಅವರನ್ನು ಬಿಡಿಸಿ ಕಳಿಸಿದು ಅಂತ ಚರಿತ್ರ ಕೇಳುತ್ತಾರೆ ಆಕ್ರಮದಲ್ಲಿ ಕ್ರಮದಲ್ಲಿ ನೀವು ವೈಷ್ಣವ ಪುರಾಣದಲ್ಲಿ ಇದಿಲ್ಲ ಮತ್ತೆ ಅಂದರೆ ಯಾವ್ದು ಸರಿ ಯಾವ ತಪ್ಪು ಅಂತ ಹೇಗೆ ನಿರ್ಣಯಿಸಬೇಕು ಅಂತ ಭಾಷೆದಲ್ಲೂ ಹೇಳಿದ್ರು ಅದನ್ನು ಇಲ್ಲೂ ತೋರಿಸ್ಕೊಡ್ತಾರೆ ಅಂದ ಮೇಲೆ ನಿಜ ಒಂದು ಕಡೆ ಉಳಿದುಕೊಂಡ್ರೆ ಅಚ್ಚರಿ ಒಂದು ಕಡೆ ತೆರೆ ಇಟ್ಕೊಂಡರೆ ಹಚ್ಚರಿಂತಿರೋದು ನಿಜ ಯಾವ ಹಿಂದೆಲೆಯಲ್ಲಾಡಿದ್ದಾರೆ ಯಾವುದು ಪ್ರಮಾಣ ಯಾವುದಲ್ಲ ಅಳಿಬೇಕು ಅಂದರೆ ವೇದಗಳಿಗೆ ಯಾವುದು ಅವಿರುದ್ಧವಾಗಿದೆಯೋ ಅದನ್ನು ಪವಿತ್ರಂತೆಯೇ ವಿತತ ಬ್ರಹ್ಮಣಸ್ಪತೆ ಪ್ರಭುಗಾತ್ರ ಆ ವಿಶ್ವತಃ ಅತಪ್ತತನು ನತದಾಮೋ ಅಶ್ಮತೆ ಯಾರು ಚಕ್ರ ಶಂಖಗಳಿಂದಾಗಿ ಅತಪ್ತತನು ತಪ್ತ ಶರೀರ ಉಳ್ಳವರಾಗಲಿಲ್ಲ ಅಂದರೆ ತಪ್ತಮುದ್ರಾದಿ ಧಾರಣ ಮಾಡಲಿಲ್ಲ ಅವನು ಭಗವಂತನನ್ನು ಕಾಣುವಿಲ್ಲ ಶೈವರಿಗೆ ಹೊಂದಾಣಿಕೆ ಆಗುತ್ತಾ ಇದು ವೇದ ಹೇಳ್ತಾ ಇದೆ ಅದನ್ನೇ ಪಚ್ಚರಾತ್ರರಾಗುವ ಹೇಳ್ತಾ ಇದೆ ಅದರಂತೇನೆ ಬ್ರಹ್ಮಸೂತ್ರಾದಿಗಳು ನಿರ್ಣಯ ಮಾಡಿಕೊಡ್ತಾ ಇದ್ದಾವೆ ಅದ ಮೇಲೆ ಇದಕ್ಕೆ ಹೊಂದಾಣಿಕೆ ಆಗುವಂತಹ ಶಾಸ್ತ್ರ ಅಂದರೆ ಇದೇನೇ ಬರೀ ಆಚಾರ್ಯ ಕೊಡುವ ನಿರ್ಣಯ ಎಂಥವರಾದರೂ ಕೂಡ ಅವರು ಹೇಳ್ತಾರೆ ಇವರೊಂದು ಹೇಳ್ತಾರೆ ಯಾವ್ದು ಸರಿನೂ ಏನಪ್ಪಾ ಏ ದೇವರಿಲ್ಲ ಜನರು ಯಾರಿಲ್ಲ ಹೋಗ್ಬಿಡ ಹೀಗೆ ಮತ್ತೆ ನಾಸ್ತಿ ಹಿಡಿಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಲೆಕ್ಕಾಚಾರ ಹಾಕಿದರೆ ಎರಡನ್ನೂ ತೂಗಿಸ್ಬೋದು ಯಾವ್ದು ಸರಿ ಯಾವ ತಪ್ಪು ಅಂತ ಅನ್ನೋ ಗೊತ್ತಾಗುತ್ತೆ ಮಲ್ಲಗೆ ವಿಚಾರ ಮಾಡಿ ನೋಡಬೇಕಷ್ಟೇ ದೊಡ್ಡವರನ್ನು ಹಿಡಿದರೆ ಅವರು ಉಪಾಯ ತೋರಿಸಿಕೊಡ್ತಾರೆ ಆಚಾರ ಮಾರ್ಗವನ್ನು ತೋರಿಸಿಕೊಟ್ಟು ವೇದ್ದಲ್ಲ ಹಾಗಾದರೆ ಎಲ್ಲಿ ಹೇಳಿದೆ ಈ ಜೀವತ್ತರ ವಿದ್ಯೆ ಭಗವಂತನ ಸರ್ವೋತ್ತಮತ್ವ ಅದಕ್ಕೆ ವೇದ ರಾಶಿಗಳನ್ನೇ ಸುರಿಮಳೆಗೈದಿದ್ದಾರೆ ಇಲ್ಲಿ ಅದನ್ನೇ ಹಸೆ ದೇವಸ್ಥೆ ಮೆಳ್ಳಿಶೋಭ ಯಾವ್ರೋರೇಶ ಪ್ರಕೃತಿಯ ಅಭಿಪ್ರಾಯ ಇತ್ಯಾದಿಗಳಿಂದ ಹಿಡಿದು ಅನೇಕ ವೇದ ಮಂತ್ರಗಳನ್ನು ಅವಲ್ಲೇಖವಾಗಿ ಪಂಚಭೇದ ಅಂದರೆ ತಾರತಮ್ಯ ಅಂತಂದರೆ ಗುರುಗಳ ಲಕ್ಷಣ ಎಂಥ ಗುರುಗಳ ಅನುಗ್ರಹ ಇಲ್ಲದೇ ಇದ್ದರೆ ನಮಗೆ ಭಗವಂತ ಸಿಗೋದಿಲ್ಲ ಇತ್ಯಾದಿಗಳನ್ನು ಹೇಳ್ತಾ ಹೇಳ್ತಾ ಒಟ್ಟಾರೆ ಸಮಗ್ರಶಾಸ್ತ್ರಾರ್ಥ ಸಾರ ಏನು ಎಲ್ಲ ಒಂದು ಪಟ್ಟಿ ಮಾಡಿ ತೋರಿಸಿಕೊಡ್ತಾರೆ ಯಾವುದರಿಂದ ಮುಕ್ತಿ ಸಾತ್ವಿಕರಿಗೆ ಇತ್ಯಾದಿ ಅನೇಕ ವಿಚಾರಗಳಿದ್ದಾಗ ಅದು ಸಂಪುಟಕಾರದಿಂದ ಇತ್ತು ಸಂಪುಟದ ಆಕಾರ ಇಟ್ಟುಕೊಂಡ್ರೆ ಇಷ್ಟಿಷ್ಟು ಇಷ್ಟಿಷ್ಟು ಪಟ್ಟಿ ಮಾಡಿ ಇಷ್ಟೇ ವಿಚಾರ ಇರೋದು ಅನ್ನೋದನ್ನು ಲೆಕ್ಕ ಇಟ್ಟುಕೊಂಡು ಯಾವುದ್ಯಾವು ಸರಿ ಆತು ನೋಡಿದಾಗ ಆಚಾರ ಕೊಪಟ್ಟ ನಿರ್ಣಯ ಎಷ್ಟು ಮುಂತ ಗೊತ್ತಾಗುತ್ತೆ ಪ್ರಾಯ ಇವತ್ತು ಮುಡಿಸಬೇಕಾಗಿತ್ತು ಸಮಯ ಸಾಕಾಗಿಲ್ಲ ಇನ್ನೊಂದು ದಿವಸ ಪೂರ ಬೇಕಾಗುತ್ತೆ ಅದಕ್ಕೆ ಅದು ಮುಂದಿನ ಬಾರಿ ಅದನ್ನು ನೋಡಿ ಮುಂದಿನ ಶನಿವಾರ ಅದನ್ನು ನೋಡಿ ಅದರ ಮುಖ್ಯಾಂಶ ಆಚಾರ್ಯೂ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಆಚಾರ್ಯರ ವಚನಕ್ಕೆ ವ್ಯಾಖ್ಯಾನ ಮಾಡುವುದು ಅದರ ತಾತ್ಪರ್ಯ ಹೇಳಲಿಕ್ಕೆ ಅಧಿಕಾರಿಗಳೇ ಅಲ್ಲ ಆದರೆ ಶಬ್ದೋಚ್ಚಾರಣ ಅಧಿಕಾರಿಗಳಲ್ಲ ಆದರೂ ಪೂಜ್ಯ ಆಚಾರ್ಯಮದನ್ನು ಕೂಡಿಸಿಕೊಂಡು ಹೇಳಿಕೊಟ್ಟಿದ್ದರೆ ಅವರ ಪಾದಸ್ಮರಣ ಮಾಡುವುದಿಲ್ಲ ಅವರಕ್ಷರ ಹೇಳುವ ಪ್ರಯತ್ನ ಮಾಡುವಷ್ಟೇ ಉಳಿದು ಭಾಗ ಮುಂದಿನ ಬಾರಿ ಮೇಲ ಅದೇ ಯಥಾಮಗಟಾಭಿಪ್ರಾಯ ಶ್ರೀಕೃಷ್ಣಾರ್ಪಣ ಸುತ ಹರೆಯ ಪ್ರಜಾಪ್ರಿರಿಪಾಲೀಜ್ರಾಹ್ಮಣಿ